ವರ್ಣ ಪ್ರಕ್ರಿಯಾ ಸಂಧಿ ಒಂಬತ್ತನೆಯದ್ದು ಇದರಲ್ಲಿ ವರ್ಣ ಕ್ರಿಯೆ ಪ್ರಕ್ರಿಯೆ ಎಲ್ಲದರ ಬಗ್ಗೆಯೂ ವಿವರಣೆಯನ್ನು ನೀಡುತ್ತಾರೆ ಈ ಜೀವನ ಬಗ್ಗೆ ಬೇಕಾದಷ್ಟು ಮಾಹಿತಿಗಳನ್ನು ಇಲ್ಲಿ ನೀಡುತ್ತಾರೆ ಈ ಹೃದಯದಲ್ಲಿ ಕಮಲ ಕಮಲದಲ್ಲಿ ದಳಗಳು ಯಾವ ದಲಕ್ಕೆ ದೇವರು ಬಂದಾಗ ಏನೇನು ಕಾರ್ಯ ಅದನ್ನು ಮುನ್ನೆ ನೋಡಿದ್ದೇವೆ ಅದನ್ನು ಈ ಸಂಧಿಯಲ್ಲೇ ವಿವರಿಸಿದ್ದಾರೆ ಈ ಸಂಧಿಯ ವಿಷಯ ಅಲ್ಲಿ ಹೇಳಿದ್ದೆ ಹೀಗಾಗಿ ತುಂಬ ಪ್ರಮೇಯಗಳು ಈ ಜೀವ ಹೇಗಿರ್ತಾನೆ ಎಷ್ಟು ಉದ್ದ ಎಷ್ಟು ಅಗಲ ಎಷ್ಟು ದಪ್ಪ ಅದರ ಮೆಷರ್ಮೆಂಟ್ ಈ ಸಂಧಿಯಲ್ಲಿ ಅದನ್ನು ವಿವರಿಸಿದ್ದಾರೆ ಈ ಸಂಧಿಯಲ್ಲಿ ಬಹುಮುಖವಾಗಿರತಕ್ಕಂತಹ ಚಿಂತನೆ ಇದು ವರ್ಣ ವರ್ಣ ಅಂತಂದರೆ ವರ್ಣಗಳು ವರ್ಣ ಲೆಟರ್ಸ್ ಅಕ್ಷರಗಳು ಅದರ ಬಗ್ಗೆ ವಿಶ್ಲೇಷಣೆ ಈ ಸಂಧಿಯಲ್ಲಿದೆ ವರ್ಣಗಳ ಬಗ್ಗೆ ಒಂದೇ ನುಡಿಯಲಿ ನಾವು ಹೇಳೋದಿದ್ರೆ ಡಾಕ್ಟರ್ ಸೊಗಸಾಗಿ ಹೇಳ್ತಾರೆ ಇಡೀ ಉಪನಿಷತ್ತಿನ ಸಾರ ಇಡೀ ವೇದ ವೇದಾಂತಗಳ ಜಿಷ್ ಅದು ಹೇಳ್ತಾರೆ ಪಂಚಾಶ ಹರಿಯೇ ಪಂಚಾಶ್ವರ್ಣ ಸುಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ ಎಲ್ಲ ವರ್ಣಗಳಿಂದಲೂ ನಮದೇವರು ದೇವರು ಪ್ರತಿಪಾದ್ಯಮಾನ ಅಂತ ಹೇಳ್ತಾರೆ ವೇದದಲ್ಲಿರತಕ್ಕಂತಹ ಎಷ್ಟು ಅಕ್ಷರಗಳು ಅಷ್ಟ್ರಿಂದಲೂ ಪ್ರತಿಪಾದ್ಯ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಈ ವಿಷಯ ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ವೇದಗಳಿಂದ ವೇದ್ಯ ಇಲ್ಲಿ ಎರಡು ಕರೆ ವೇದೈರ್ ಅಹಮೇವ ವೇದ್ಯ ವೇದದಿಂದ ವೇದ್ಯನಾದವ ನಾನೇ ಸಕಲ ವೇದಗಳಿಂದ ವೇದ್ಯ ಅಲ್ಲಿ ಒಂದು ಒತ್ತು ವೇದ್ಯೇವ ನಾನೇ ವೇದ್ಯ ಅಂತ ಇನ್ನೊಂದು ವೇದಗಳಲ್ಲಿ ಇನ್ನೊಬ್ಬರ ಬಗ್ಗೆ ಹೇಳುವುದಿಲ್ಲ ಕೃಷ್ಣದೇವರು ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಮಹಿಮೆಯನ್ನೇ ವಿವರಿಸುವಂತಹದ್ದು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತಹದ್ದು ಉಪನಿಷತ್ತಲ್ಲಿ ಇನ್ನೂ ಒಂದು ಬರೆದು ಹೇಳ್ತಾರೆ ಸರ್ವಾರುಚ ಸರ್ವೇ ಘೋಷಾ ಏಕಏವ ಜಾಕೃತಿ ಸರ್ವೇ ವೇದಾ ಸರ್ವೇ ವರ್ಣಾ ಸರ್ವೇ ಘೋಷಾ ಒಂದು ಅಂಶ ನಾವು ಗಮನಿಸಬೇಕು ಶಬ್ದ ಅಂತ ನಾವು ಸಾಮಾನ್ಯಾಕಾರವಾಗಿ ಹೇಳ್ತೇವೆ ಶಬ್ದದಲ್ಲಿ ಎರಡು ವಿಭಾಗ ಇದೆ ಒಂದು ಧ್ವನಿ ವಾಯ್ಸ್ ಇನ್ನೊಂದು ವರ್ಣ ಲೆಟರ್ಸ್ ಎರಡು ಇದೆ ಲೆಟರ್ಸ್ ಅಂದರೆ ಬರೆಯುವುದಲ್ಲ ವರ್ಣಗಳು ಅಕ್ಷರಗಳು ಆಂಥೇಳತ್ತೆ ಇದು ವರ್ಣ ಇನ್ನೊಂದು ಧ್ವನಿ ಆ ವರ್ಣ ಗೊತ್ತಾಗಬೇಕಾದರೆ ಅದಕ್ಕೆ ಧ್ವನಿ ಕೊಡಬೇಕು ವಾಯಸ್ ಕೊಡಬೇಕು ಆವಾಗ ವರ್ಣ ಯಾವುದು ಅಂತ ಗೊತ್ತಾಗ ಇಷ್ಟು ಬಾಯಿ ಅಲ್ಲಾಡಿಸಿದರೆ ವರ್ಣ ಧ್ವನಿ ಕೊಡದಿದ್ದರೆ ಅದು ಏನು ಹೇಳಿದ್ರು ಅಂತ ಗೊತ್ತಾಗೋದಿಲ್ಲ ಹೀಗೆ ಧ್ವನ್ಯಾತ್ಮಕ ವರ್ಣಾತ್ಮಕ ಅಂತ ಎರಡು ರೀತಿಯಾದ ಶಬ್ದ ಇದೆ ಧ್ವನ್ಯಾತ್ಮಕ ಶಬ್ದ ಅಂದರೆ ಬರೀ ಧ್ವನಿ ಮಾತ್ರ ಅದು ಏನು ಅಂತಿಲ್ಲ ಅದು ಧ್ವನ್ಯಾತ್ಮಕ ಶಬ್ದ ಏ ಅಂತ ಕರೀತೇವೆ ಧ್ವನಿ ಅದು ಅದು ಏನು ಇನ್ನು ವರ್ಣಾತ್ಮಕ ಶಬ್ದಗಳೆಲ್ಲ ಇವೆ ವರ್ಣಾತ್ಮಕ ಶಬ್ದ ಅಂತಂದರೆ ರಾಮ ಕೃಷ್ಣ ಗೋವಿಂದ ಇಲ್ಲಿಗೆ ಅಲ್ಲಿಗೆ ಬಾ ಗಚ್ಚ ಆಗಚ್ಚ ಇದೆಲ್ಲ ವರ್ಣಾತ್ಮಕ ಶಬ್ದಗಳು ಎರಡು ರೀತಿ ಧ್ವನಿ ಮತ್ತೆ ವರ್ಣ ಈ ವರ್ಣ ಗೊತ್ತಾಗಬೇಕಾದ್ರೆ ಧ್ವನಿ ಬೇಕೇ ಬೇಕು ಇಲ್ಲದೆ ವರ್ಣ ಗೊತ್ತಾಗುವುದಿಲ್ಲ ಈ ಶಬ್ದ ಎರಡು ವಿಭಾಗ ಮಾಡಿದ್ರು ಅದಕ್ಕೆ ಉಪನಿಷತ್ನಲ್ಲಿ ಭಗವಂತನೇ ಅರ್ಥ ಅಂತ ವಿಶ್ಲೇಷಣೆ ಕೊಟ್ಟರು ಅದು ವರ್ಣಾತ್ಮಕ ಶಬ್ದ ಇರಲಿ ಧ್ವನಿ ಶಬ್ದ ಇರಲಿ ಎರಡಕ್ಕೂ ಭಗವಂತನೇ ಅರ್ಥ ಇದು ಎರಡು ಮುಖ ಆಚಾರ್ಯರೇ ಹೇಳಿತು ಹೊರತು ಬೇರೆ ಯಾರು ಹೇಳದ ಪ್ರಮೇಯ ಅಲ್ಲ ಅಂದ್ರೆ ಆಚಾರ್ಯರೇ ಹೇಳಿದಂದ್ರೆ ಅದು ಆಧಾರ ಇಳಿದಿದ್ದದ್ದು ಅಂತ ಅಂದ್ರೆ ಉಪನಿಷತ್ತಲ್ಲಿ ಬಂದಂತಹ ಅಪೂರವಾದ ಪ್ರಮೇಯವನ್ನು ಎತ್ತಿ ಹೇಳಿತ್ತು ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಏನು ವೈಶಿಷ್ಟ್ಯ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ನಾವು ಧೈರ್ಯವಾಗಿ ಹೇಳಬಹುದು ಸಕಾಲ ವರ್ಣಾತ್ಮಕ ಶಬ್ದದಿಂದ ಪ್ರತಿಪಾದ್ಯ ಅಂತ ಹೇಳಿದ ಏಕೈಕ ಆಚಾರ್ಯರು ನಮ್ಮದು ಆಚಾರ್ಯರು ಅದು ಮಧ್ವಾಚಾರ್ಯರೇ ಹೇಳಿರತಕ್ಕಂತಹ ಅಪೂರ್ವವಾದಂತಹ ಪ್ರಣಯ ಯಾಕೆಂದ್ರೆ ಅನಂತ ಗುಣ ಪರಿಪೂರ್ಣದ ಮಹಿಮೆಯನ್ನು ಹೇಳಬೇಕಾಗಿದ್ದರೆ ಎಷ್ಟು ಅಕ್ಷರಗಳು ಬೇಕು ಹಾಗಾಗಿ ವರ್ಣದಿಂದ ಪ್ರತಿಪಾದ್ಯ ಅಲ್ಲಿಗೆ ನಿಲ್ಲಿಸಲಿಲ್ಲ ಉಪನಿಷತ್ತಲ್ಲಿ ಹೇಳಿದ ಸರ್ವೇ ಘೋಷಾಹ ಎಂಬಂತಹ ಅದನ್ನು ಒತ್ತಿ ಹೇಳಿ ಗೋಷವೂ ಕೂಡ ಭಗವಂತನ ಮಹಿಮೆಯನ್ನು ಹೇಳುತ್ತೆ ಅಂತ ಹೇಳಿದರು ಉದಾಹರಣೆಗೆ ಆಚಾರ್ಯರು ಹೇಳಿದ್ರು ತುಂಬ ಹೇಳ್ತಾರೆ ಒಂದು ಸುಮನೆ ನಮಗೆ ಅನುಸಂಧಾನಕ್ಕೆ ಈ ಯಾವುದೇ ಧ್ವನ್ಯಾತ್ಮಕ ಶಬ್ದ ಇರಲಿ ಆ ಜನ್ಯಾತ್ಮಕ ಶಬ್ದ ಅದು ಭಗವಂತನ ಹಿರಿಮೆಯನ್ನು ಸಾಧಿಸುತ್ತದೆ ಸಮುದ್ರ ಘೋಷ ಇದೆ ಈ ಸಮುದ್ರ ಘೋಷ ಏನು ಹೇಳಬಹುದು ಆಚಾರ್ಯರು ಸಮುದ್ರ ಸ್ನಾನಕ್ಕೆ ಸಮುದ್ರದ ತೆರೆ ಆಚಾರ್ಯರ ಮೇಲೆ ಬಿತ್ತಂತೆ ಅದನ್ನು ನೋಡಿ ತಡೆಯಲಿಕ್ಕಾಗದೆ ಅಸೂಯೆಯಿಂದ ಒಂದು ವರ್ಗ ಒಂದು ಜನ ಹೇಳಿದಂತೆ ಅಯ್ಯೋ ಜಗದ್ಗುರುಗಳು ಅಂತ ಹೇಳ್ತಾರೆ ಸಮುದ್ರದ ತೆರೆ ಬಂದವರನ್ನು ಅಪ್ಪಡಿಸಿತು ಸಮುದ್ರದ ತೆರೆಯಿಂದ ಪೆಟ್ಟು ಬಂದರು ಆಚಾರ್ಯರು ಅಂತ ಹೇಳಿದ್ರಂತೆ ಸಮುದ್ರ ಸ್ಥಾನಕ್ಕೆ ತೆರೆಯಲ್ಲಾದರೂ ಬಾರದಿರುವುದುಂಟ ತೆರೆ ಮೇಲೆ ಬೀಳಬೇಕು ಅದಕ್ಕೆ ಕಲ್ಪನೆ ಕೊಟ್ಟದ್ದು ಹೇಗೆ ಮಧ್ವಾಚಾರ್ಯರು ಸಮುದ್ರ ಸ್ಥಾನಕ್ಕೆ ಹೋದರೂ ಬಂದರು ಯಾರು ಹೊಡೆದದ್ದು ಅಂದರೆ ಸಮುದ್ರದ ತೆರೆಯಂತೆ ನೋಡಿ ಈ ಜನ ಏನು ಹೇಳ್ತಿದ್ರು ಗೊತ್ತು ಒಂದು ವೇಳೆ ಸಮುದ್ರದ ತೆರೆನೇ ಬರಲಿಲ್ಲ ಅಂತ ಇಟ್ಟುಕೊಳ್ಳಿ ಆಗ ಜನ ಏನು ಹೇಳ್ತಿದ್ರು ನೋಡಿದ್ರ ಮಧ್ವಾಚಾರರು ಹೋದ್ರು ಸ್ನಾನಕ್ಕೆ ಒಂದೇ ಒಂದು ತೆರೆ ಅವರ ಮೇಲೆ ಬೀಳ್ಬೇಕಲ್ಲ ಇಷ್ಟು ಪಾಪೀಷ್ಟರು ನೋಡಿ ಇಂತ ಹೀಗೆ ಹೇಳ್ತಿದ್ರು ತೆರೆ ಅವರ ಮೇಲೆ ಬಿದ್ರೆ ತೆರೆ ಅವರ ಮೇಲೆ ಹೊಡೆಯಿತು ಪೆಟ್ಟಿಂದುಕೊಂಡು ಬಂದರು ತೆರೆ ಬೀಳ್ಲಿಲ್ಲ ಅಂತ ಆದ್ರೆ ಅಯ್ಯೋ ಮಧ್ವಾಚಾರ ಏನು ಉಪಯೋಗ ಇಲ್ಲರಿ ಅದೇ ಸಮುದ್ರ ಸ್ನಾನಕ್ಕೆ ಹೋದ್ರು ಒಂದು ಬಿಂದು ನೀರು ಮೇಲೆ ವರುಣ ಹರಿಸಿಲ್ಲ ನನ್ನ ಎಲ್ಲದಕ್ಕೂ ನಂದು ಟೀಕೆ ಇದೆ ಈ ನಮ್ದು ಗವರ್ಮೆಂಟ್ ಇದ್ದ ಹಾಗೆ ಪ್ರತಿಪಕ್ಷ ಇದ್ದ ಹಾಗೆ ಅವರು ಬೈತಲೇ ಇರ್ತಾರೆ ಯಾಕೆ ಇವರು ಗವರ್ಮೆಂಟ್ ಮಾಡಿದಾಗ ಅದೇ ತಪ್ಪು ಮಾಡದೆ ಅದಕ್ಕೆ ರೇಟ್ ಏರಿಸಿದ್ರು ಅಂತ ಇವರು ಬೈತಾರೆ ಇವರು ಹೋದ್ರೆ ಮತ್ತೆ ಮೊದಲನೇ ಕೆಲಸ ಅದೇ ಡೀಸೆಲು ಪೆಟ್ರೋಲು ಏರಿಸುದೇ ತಲೆ ಏರಿಸದೆ ಹಾಗಾಗಿ ಅದು ಒಂದು ವರ್ಗ ಟೀಕೆ ಮಾಡಲಿಕ್ಕೆ ಅಂತಿದೆ ಅದು ಏನು ಮಾಡಿದ್ರು ಅದು ಟೀಕೆ ಮಾಡಿಯೇ ಸಿದ್ಧದ್ ಮಾಡಲೇಬೇಕು ತಿಂದ ಅನ್ನ ಜೀರ್ಣ ಆಗುವುದಿಲ್ಲ ಸಮುದ್ರದ ಘೋಷದ ಧ್ವನಿ ಏನು ಹೇಳಿತ್ತು ಗೊತ್ತೋ ದಿಗ್ ದಿಕ್ತಿದೆ ದಿಗ್ತಾನಿತಿ ಜನತ ಜಗಾದ ಜಿಗ್ತಿತಿ ಜಗಾದ ಅಂತ ಹೇಳ್ತಾರೆ ಅದು ಏನು ಹೇಳುತ್ತೆ ದಿಕ್ಕ ಧಿಕ್ಕ ಧಿಕ್ಕಾರ ಅಂತ ಸಮುದ್ರ ಹೇಳುತ್ತೆ ಆ ಸಮುದ್ರದ ತೆರೆ ಏನು ಯಾರಿಗೆ ಧಿಕ್ಕಾರ ಯಾರು ಮಧ್ವಾಚಾರ್ಯರಿಗೆ ಅಪಹಾಸ ಮಾಡಿದ್ರಲ್ಲ ಅವರಿಗೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳಿದಂತೆ ಆ ಸಮುದ್ರ ಘೋಷ ನಾರಾಯಣ ಮಾತನ್ನು ಮಧ್ವೇಜಯದಲ್ಲಿ ದಾಖಲೆ ಮಾಡಿದ್ದಾರೆ ಹೀಗೆ ಯಾವುದೇ ಒಂದು ಶಬ್ದ ಇದ್ರೆ ಅದು ಭಗವಂತನ ಮಹಿಮೆಯನ್ನು ಸಮುದ್ರದ ಘೋಷ ಅದು ಅಷ್ಟೇ ಸಮುದ್ರದ ಘೋಷ ಏನು ಹೇಳುತ್ತೆ ಸಮುದ್ರದ ಘೋಷ ಭಗವಂತನ ಮುಂದೆ ಎಲ್ಲರೂ ಅಪ್ರಯೋಜಕರು ಎಲ್ರಿಗೂ ಧಿಕ್ಕಾರ ಅವನೊಬ್ಬರೇ ಸರ್ವೋತ್ತಮ ಅವನ ಸರ್ವೋತ್ತಮತ್ವದ ಮುಂದೆ ಇನ್ನೊಬ್ಬರ ಸರ್ವೋತ್ತಮತ್ವ ಇಲ್ಲ ಅದು ಆ ಸಮುದ್ರದ ಘೋಷ ಹೇಳುತ್ತೆ ನಗಾರಿ ನಾವು ಬಾರಿಸ್ತೇವೆ ಪೂಜೆ ಆಗುವಾಗ ನಗಾರಿ ಬೇಕು ಗಂಟೆ ಬೇಕು ಗಂಟಾಮಣಿ ಬೇಕು ಇದೆಲ್ಲ ಹೇಳುತ್ತೆ ಆ ನಗಾರಿ ಧ್ವನಿ ಆ ನಗಾರಿ ಧ್ವನಿ ಹೇಳುತ್ತೆ ನಮ್ಮ ದೇವರಷ್ಟು ಉದಾತ್ತ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ ಅಂತ ಆ ನಗಾರಿ ಬಾರಿಸುವಾಗ ನಾವು ಅದಕ್ಕೆ ಕಿವಿ ಕೊಟ್ಟರೆ ಅದನ್ನು ಕೇಳ್ತದೆ ಅಯ್ಯೋ ನಮ್ಮ ದೇವರ ದೊಡ್ಡ ದೊಡ್ಡವಾ ಉದಾತ್ತ ಉದಾತ್ತ ಉದಾತ್ತ ಅಂತ ಹೇಳುತ್ತೆ ನಗಾರಿಯ ಧ್ವನಿ ಹೀಗೆ ಹೇಳುತ್ತೆ ಅಂತ ಘಂಟಾಮಣಿ ಅಯ್ಯೋ ನಮ್ಮ ದೇವರಿಗಿರುವಷ್ಟು ಗುಣ ಇನ್ನು ಯಾರಿಗೂ ಇಲ್ಲ ಅಂತ ಘಂಟಾಮಣಿಯ ಧ್ವನಿ ಹೇಳೋದಂತೆ ಅಯ್ಯೋ ಗುಣಪೂರ್ಣ ಗುಣಪೂರ್ಣ ನಾವು ಹೀಗೆ ನೀವು ಆಲೋಚನೆ ಮಾಡಿ ನಾಳೆ ಘಂಟಾಮಣಿ ನೀವು ಕೇಳಿ ಇದೇ ಧ್ವನಿ ನಿಮಗೆ ಕೇಳಿಸ್ತದೆ ಘಂಟಾಮಣಿ ಕೇಳುವಾಗ ಹೌದು ನಮ್ಮ ದೇವರು ಗುಣ ಪರಿಪೂರ್ಣ ಶಂಕನಾದ ಮಾಡುತ್ತೇವೆ ನಾವು ಏನು ಶಂಕದ ಧ್ವನಿ ಅದು ಓಂ ಅಂತ ಹೇಳುತ್ತೆ ನೀವು ಗಮನಹರಿಸಿ ಕಿವಿ ಕೊಡಿ ಅದು ಹಾಗೇ ನಮಗೆ ಕೇಳಿಸ್ತದೆ ಹೀಗೆ ಒಂದು ಧ್ವನಿ ಇದೆ ಅದಕ್ಕೂ ಒಂದು ಅರ್ಥ ಇದೆ ಅದು ಭಗವಂತನ ಗುಣವನ್ನು ಸಾರುತ್ತದೆ ಎಂತ ಉಪನಿಷತ್ತು ಹೇಳಿದ್ದನ್ನು ಆಚಾರ್ಯರು ಹೇಳಿದರು ಆಚಾರ್ಯರು ಹೇಳಿದ್ದನ್ನು ದಾಸರು ಈ ವರ್ಣಸಂಧಿಯಲ್ಲಿ ಬಿಡಿಸಿ ಹೇಳಿದ್ದಾರೆ ಅಂದರೆ ಭಗವಂತನನ್ನು ಎಲ್ಲ ಧ್ವನಿಗಳು ವರ್ಣಾತ್ಮಕ ಇರಬಹುದು ಶಬ್ದಾತ್ಮಕ ಧ್ವನ್ಯಾತ್ಮಕ ಇರಬಹುದು ಎಲ್ಲ ಅದಕ್ಕೆ ವಿವರಣೆಯನ್ನು ಕೊಡ್ತಾ ಹೇಳಿದರು ಎಲ್ಲ ಒಟ್ಟಿಗೆ ಐವತ್ತೊಂದು ವರ್ಣಗಳು ಪಂಚಾಶದ್ ವರ್ಣಗಳು ಅದನ್ನು ನಾವು ನೋಡಿದ್ದೇವೆ ವರ್ಣಗಳು ಭಗವಂತನ ಮಹಿಮೆಯನ್ನು ಹೇಳುತ್ತೇವೆ ವರ್ಣಗಳು ಅಷ್ಟೇ ಅಲ್ಲ ಈ ವೇದಕ್ಕೊಂದು ವೈಶಿಷ್ಟ್ಯ ಇದೆ ವೇದಕ್ಕೇನು ಎಲ್ಲ ಭಾಷೆಗಳೂ ಇದೆ ಅದು ಬೇರೆ ಕಡೆ ಮರೆತು ಬಿಟ್ಟಿದ್ದೇವೆ ವೇದದಲ್ಲಿ ಉಳಿಸಿಕೊಂಡಿದ್ದೇವೆ ಅಷ್ಟೇ ವೇದದಲ್ಲಿ ಅದು ಹೇಳುವಾಗ ಏರಿಲಿತಗಳು ಉದಾತ್ತ ಅನುದಾತ್ತಗಳೆಲ್ಲ ಇರುತ್ತವೆ ಉದಾತ್ತ ಅಗ್ನಿಮೇಡೇ ಹೇಳುವಾಗ ಅನುದಾತ್ತ ಉದಾತ್ತ ತ್ ತ್ ತ್ ಪ್ರಚಯ ಅದರಲ್ಲಿ ಇವತ್ತು ಹೇಳೋದಿಲ್ಲ ಹೇಳಿದ್ರೆ ಬೇರೆ ಕ್ಲಾಸ್ ಅದು ಶಿಕ್ಷಾಶಾಸ್ತ್ರ ವ್ಯಾಕರಣ ಶಾಸ್ತ್ರ ಬೇರೆ ಕ್ಲಾಸ್ ಮಾಡಬೇಕು ಅದು ಬೇಡ ತಲೆ ಜಿಡ್ಡಿ ಹಿಡಿದು ಹೋದಿತ್ತು ಉದಾತ್ತ ಅನುದಾತ್ತ ಸ್ವರೀತ ಪ್ರತಿ ಸುಮ್ಮನೆ ಉದಾಹರಣೆ ನಿಮಗೆ ಬೇಕು ಅಂತ ಆದರೆ ಕೆಲವು ಸ್ವರ ಹೇಳೋದುಂಟು ಎಷ್ಟು ಚೆನ್ನಾಗಿದೆ ಇದು ಕಟ್ಟಡ ಎಷ್ಟು ಫಸ್ಟ್ ಕ್ಲಾಸ್ ಇದೆ ಯಾರು ಕಟ್ಟಿಸಿದ್ದು ನಾನು ಕಟ್ಟಿಸಿದ್ದು ನೋಡಿದೆ ಧ್ವನಿ ಉಂಟು ನೀವು ಆ ಉದಾತ್ತ ಸ್ವರ ಏನು ಹೇಳುತ್ತೆ ಉದಾತ್ತತ್ವ ನನ್ನ ದೊಡ್ಡದನ್ನ ಹೇಳುತ್ತೆ ಹೀಗೆ ನಮ್ಮ ಭಾಷೆಯಲ್ಲಿ ಉಂಟದು ಆ ಸ್ವರ ಉದಾತ್ತ ಅನುದಾ ಅಲ್ರಿ ಈ ಕೆಟ್ಟ ಕೆಲಸ ಇದು ಯಾರು ಮಾಡಿದಿರಿ ಇದು ಅವ ಮಾಡಿದ ಅಂತ ಹಾಗೆ ಸ್ವಲ್ಪ ಅಲ್ಲಿ ಅನು ಇಳಿತ ಇದೆ ಈ ಧ್ವನಿಯಲ್ಲಿ ಏರು ಇಳಿತ ಪ್ರಚಯ ನಾವು ತಟಸ್ಥ ಧೋರಣೆದ ತಾಳ್ತೇವೆ ಅಂತ ಇಟ್ಟುಕೊಳ್ಳಿ ಆಗ ಏರು ಇಲ್ಲ ಇಳಿತನೂ ಇಲ್ಲ ಹೀಗೆ ವೇದದಲ್ಲಿ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಾಗ ಒಬ್ಬನಿಗೆ ನೀಚತ್ವ ಒಬ್ಬನಿಗೆ ಉದಾತ್ತತ್ವವನ್ನು ಹೇಳುವುದಕ್ಕೋಸ್ಕರ ಉದಾತ್ತ ಅನುದಾತ್ತ ಸ್ವರಿತ ಅನ್ನುವಂತಹ ಧ್ವನಿಗಳನ್ನೆಲ್ಲ ಬಳಸಿದ್ದಾರೆ ಅದು ಎಲ್ಲದಕ್ಕೂ ಒಂದು ಅರ್ಥ ಇದೆ ಅಂತ ಆಚಾರ್ಯರು ಮೊಟ್ಟ ಮೊದಲು ಸಾರಿತ್ತು ವೇದದಲ್ಲಿರತಕ್ಕಂತಹ ಉದಾತ್ತ ಅನುದಾತ್ತ ಸ್ವರಿತಗಳಿಗೂ ಅರ್ಥ ಇದೆ ಅಂತ ಋಗ್ಭಾಷ್ಯದ ಭೂಮಿಕೆಯಲ್ಲಿ ಆಚಾರ್ಯರು ವಿವರಿಸಿದ್ದಾರೆ ಅದನ್ನು ದಾಸರು ಈ ನುಡಿಯಲ್ಲಿ ಸಂಗ್ರಹಿಸುತ್ತಾ ಹರಿಯೇ ಪಂಚಾಶದ್ವರ್ಣ ಸುಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರ ಸಂಧಿ ವಿಸರ್ಗ ಸ್ವರ ಅಂದರೆ ನಾನು ಹೇಳಿದ್ದೆ ಸ್ವರಾಕ್ಷರಗಳು ಸಂಧಿ ಅಕ್ಷರಗಳು ಅಂತ ಸಂಧಿ ಅಕ್ಷರಗಳು ಅಂತಂದ್ರೆ ಎರಡು ಜೋಡಣೆ ಆಗತಕ್ಕಂತಹದ್ದನ್ನು ಸಂಧಿ ಅಂತ ಹೇಳ್ತಾರೆ ಎರಡು ಜೋಡಣೆ ಆಗುವುದು ಅಂತಂದ್ರೆ ಈ ಉದಾಹರಣೆಗೆ ರಮೇಶ ಅಂತ ಬಂತು ರಮಾ ಈಶಾ ರಮೇಶ ಅಂತಾಯ್ತು ಲಕ್ಷ್ಮೀ ಈಶಾ ಲಕ್ಷ್ಮೀಶಾ ಅಂತಾಯ್ತು ಗಂಗಾ ಉದಕ ಗಂಗೋದಕ ಅಂತಾಯ್ತು ಸುದೀ ಉಪಾತ್ಯ ಸುದ್ಯುಪಾತ್ಯ ಅಂತಾಯಿತು ಇದೆಲ್ಲ ಸಂಧಿಗಳು ಅಂದರೆ ಎರಡು ಅಕ್ಷರದ ಜಾಗಕ್ಕೆ ಒಂದು ಅಕ್ಷರ ಸೇರುವಂತಹದ್ದು ಅದು ಸಂಧಿ ಎರಡು ಹೋಗಿ ಒಂದಾಗುವಂತಹದ್ದು ಒಟ್ಟಿಗೆ ಸೇರುವಂತಹದ್ದು ಇದು ಸಂಸ್ಕೃತದ ಸಂಧಿ ಕನ್ನಡದಲ್ಲಿ ಇಂತಹ ಸಂಧಿ ಇಲ್ಲ ಅಂತಿಲ್ಲ ಬೇಕಾದಷ್ಟಿದೆ ಬೇಕಾದಷ್ಟು ಸಂದರ್ಭವೊಂದಾಗಿ ನಾನು ನೆನಪಿಸ್ತೇನೆ ಕನ್ನಡದಲ್ಲಿಯೂ ಕೂಡ ತುಂಬ ಸಂಧಿಗಳೆಲ್ಲ ಇರ್ತವೆ ಸ್ವರವು ಉದಾತ್ತ ಸ್ವರ ಉದಾತ್ತ ಈ ಬೇಕಾದಷ್ಟು ಯೋಚಿಸುತ್ತಾ ಇಪ್ಪುದು ಯೋಚಿಸುತ್ತಿಪ್ಪುದು ಒಂದು ಅಕ್ಷರ ಹೋಗಿಬಿಡುತ್ತೆ ಅಂತ ಹೀಗೆ ಸಂಧಿಯಲ್ಲಿ ಅಥವಾ ವಿಸರ್ಗ ಬಿಂದು ವಿಸರ್ಗ ಅಂದ್ರೆ ಅಂ ಅಹ ವಿಸರ್ಗ ಬಿಂದು ಅದಕ್ಕೂ ಒಂದು ಅರ್ಥ ಇದೆ ಬಿಂದುವಿಗೂ ಒಂದು ಅರ್ಥ ಇದೆ ವಿಸರ್ಗಕ್ಕೂ ಒಂದು ಅರ್ಥ ಇದೆ ಆಚಾರ್ಯರು ಬಿಂದು ರಪ್ಯವಧಾರಣೆ ಎಲ್ಲಿಯಾದರೂ ಹೇಳಿದರೆ ಅದು ಅವಧಾರಣ ಮಾಡ್ಲೇಬೇಕಾದ್ದು ಅಂತ ಅದರ ಅಗತ್ಯತೆ ಎಂದು ಶಬ್ದ ಅಂತ ಆಚಾರ್ಯರು ಸಾರಿದ್ದಾರೆ ದಾಸರು ಹೇಳಿದರು ಹರಿಯೇ ಭಗವಂತನೇ ಎಲ್ಲ ವಸ್ತುಗಳಿಂದ ವಾಚ್ಯನಾದವ ಇನ್ನೊಂದು ಅಲ್ಲಿ ಗಮನಿಸಬೇಕಾದ ಅಂಶ ತತ್ತನ್ನಾಮ ರೂಪಗಳ ಅರಿತು ಉಪಾಸನೆ ಗೈವ ತತ್ತದ್ವಾಚ್ಯ ತತ್ತನ್ನಾಮ ರೂಪಗಳ ಅರಿತು ಈ ನಮ್ಮ ಆಚಾರ್ಯರ ಮಾರ್ಗದರ್ಶನದಲ್ಲಿ ನಮಗೆ ಸಿಕ್ಕಿದ ಒಂದು ಅಪೂರ್ವವಾದ ಲಾಭ ಇತ್ತು ಅಚಾರರು ಹೇಳುದು ಒಂದೊಂದು ವರ್ಣದಿಂದಲೂ ಭಗವಂತ ಪ್ರತಿಪಾದ್ಯ ಆಯಿತು ಅಷ್ಟೇ ಅಲ್ಲ ಒಂದೊಂದು ವರ್ಣದಲ್ಲಿ ಭಗವಂತನ ಒಂದೊಂದು ರೂಪ ಇದೆ ಅಂತ ಇದೂ ಚಿಂತನೆ ನಾವು ಮಾಡಬೇಕಾದ್ದು ಅದು ಯಾವುದು ಅಂತಂದರೆ ನಮಗೆ ಅದರ ಅರ್ಥನೇ ಗೊತ್ತಿಲ್ಲ ರೂಪ ಏನು ಅಂತ ಹೇಳಿದ್ರೆ ನಮಗೇನು ಗೊತ್ತಾಗುತ್ತೆ ಐವತ್ತೊಂದು ರೂಪಗಳಿವೆ ನಮಗೇನು ಅರ್ಥ ಆಗತ್ತೆ ಈಗ ವಾಸುದೇವ ಸಂಕರ್ಷಣ ಅಂತ ಹೇಳ್ತಾರೆ ನಮಗೇನು ಅರ್ಥ ಆಗುತ್ತೆ ನಮಗೇನು ಗೊತ್ತಾಗುವುದಿಲ್ಲ ಅದಕ್ಕೆ ಅದನ್ನು ಹೇಳುವುದನ್ನು ಬಿಟ್ಟರೆ ರೂಪಗಳಿಗೆ ಒಂದೊಂದು ವರ್ಣದಲ್ಲಿ ನಿಯಾಮಕವಾದ ಭಗವಂತನ ಒಂದೊಂದು ರೂಪ ಇದೆ ಒಂದೊಂದು ರೂಪ ಭಗವಂತನದ್ದು ಪ್ರತಿಪಾದ್ಯ ಅಂತ ಹೇಳ್ತಾರೆ ಈಗ ವಿಷ್ಣು ಸಹಸ್ರನಾಮ ಇದೆ ಭಗವಂತನ ಸಾವಿರ ರೂಪಗಳು ಅಲ್ಲಿ ಪ್ರತಿಪಾದ್ಯ ವಿಶ್ವ ಅಂದರೆ ಒಂದು ರೂಪ ವಿಷ್ಣು ಅಂದರೆ ಒಂದು ರೂಪ ವಷರ್ಕಾರ ಅಂದರೆ ಒಂದು ರೂಪ ಹೀಗೆ ಸಾವಿರ ರೂಪಗಳು ಭಗವಂತನದ್ದಿದೆ ಅದಕ್ಕೆ ಅರ್ಥ ಎಷ್ಟು ಅಂತ ಹೇಳಿದರೆ ಒಂದೊಂದು ಶಬ್ದಕ್ಕೆ ನೂರ್ ನೂರು ಅರ್ಥ ಅಂತ ಆಚಾರ್ಯರು ತುಂಬಿದ ಸಭೆಯಲ್ಲಿ ಚಾಲೆಂಜ್ ಮಾಡಿ ಹೇಳಿ ಬಂದಿರತಕ್ಕಂಥದ್ದು ಅದು ಯಾವುದೋ ಒಂದು ಬರೀ ಮಾದ್ವರ ಗುಂಪಲ್ಲಿ ಆಚಾರ್ಯರು ಹೇಳಿದ್ದಲ್ಲ ಎಲ್ಲ ಸ್ಮಾರ್ಥ ವಿದ್ವಾಂಸರು ಪ್ರಚಂಡ ವೈಯಾಕರಣರು ತುಂಬಿರತಕ್ಕಂತಹ ಸಭೆಯಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೆ ನೂರ್ನೂರು ಅರ್ಥಗಳಿವೆ ಅಂತ ಚಾಲೆಂಜ್ ಮಾಡಿ ಆಗ ಒಬ್ಬ ನಿಂತು ಕೇಳಿ ಆಚಾರ್ಯರೇ ಬಾರಿ ವಿದ್ವಾಂಸರು ಒಂದು ಅರ್ಥ ಹೇಳ್ತೀರಾ ನೂರ ಅರ್ಥ ನೂರ್ನೂರು ಅರ್ಥಗಳು ಹೇಳ್ತೀರಾ ಮಧ್ವಾಚಾರ್ಯ ಹೇಳಿದರು ಖಂಡಿತ ಹೇಳ್ತೇನೆ ಹೇಳಿ ಅವನು ಮಧ್ವಾಚಾರ್ಯ ಸೋತ್ರ ಅಂತ ತೀರ್ಮಾನ ಮಾಡಿದ ಆಚಾರ್ಯರು ಹೇಳಿದರು ನಾನು ನೂರು ಅರ್ಥ ಹೇಳುದಕ್ಕೆ ಆಕ್ಷೇಪ ಇಲ್ಲ ಆದರೆ ನಾನು ಹೇಳಿದ ಮೇಲೆ ವಾಪಾಸ್ ಅಷ್ಟು ನೂರ ಅರ್ಥವನ್ನು ಹೇಳಬೇಕು ಅಂತ ನೀವು ಹೇಳಿದ್ರೆ ನಾನು ಹೇಳುದಕ್ಕೇನು ಅಂತ ಒಪ್ಪಿಕೊಂಡ ಆಚಾರ್ಯ ನೂರ ಅರ್ಥ ಏನು ಇನ್ನೊಂದು ಅಯ್ಯೋ ಇಪ್ಪತ್ತೈದು ಅರ್ಥ ಹೇಳುವಾಗಲೇ ತಲೆ ತಿರುಗಲಿಕ್ಕೆ ಪ್ರಾರಂಭ ವಿಶ್ವ ಪ್ರವೇಶ ಮಾಡಿದವ ವಿಶ್ವ ಎಲ್ಲ ಕಡೆ ತುಂಬಿದವ ಅದರ ದಾತು ಅದರ ಪ್ರತ್ಯಯ ಎಲ್ಲ ಹೇಳುವಾಗ ಆಚಾರ್ಯ ಸಾಕೋ ಸಾಕು ಅಂತ ಎದ್ದು ನಿಮ್ದು ಕೈಮುಗಿದು ಹೇಳದ್ರಂತೆ ಈ ಸಮುದ್ರದ ನೀರನ್ನು ನಮ್ಮ ಉದ್ಧರಣೆ ಪಾತ್ರೆಯಲ್ಲಿ ತುಂಬಿಸ್ಲಿಕ್ಕಾಗುವುದಿಲ್ಲ ನಿಮ್ಮ ಪ್ರತಿಭೆಗೆ ನಮಸ್ಕಾರ ಅಂತ ಇತರ ಮತದವರು ಮಹಾವೈಯಾಕನರು ಕೈಮುಗಿದು ಹೇಳಿದ್ರಂತೆ ಅಂದರೆ ಆಚಾರ್ಯರ ಸಮುದ್ರದ ಜ್ಞಾನ ಅದನ್ನು ಒಂದು ಉದ್ದರಣೆ ಪಾತ್ರದಲ್ಲಿ ತುಂಬಿಸುವುದೇ ಹೇಗೆ ಅತ್ಯಸಾದ್ಯಂತ ಶರಣಾಗತರಾದರು ಅಂತ ಆಚಾರ್ಯರ ಜೀವನ ಚರಿತ್ರೆ ಅದನ್ನು ದಾಖಲೆ ಮಾಡಿದೆ ಹೀಗೆ ಸಾವಿರ ನಾಮದ ಒಂದೊಂದು ನಾಮಕ್ಕೆ ಅರ್ಥಗಳು ನೂರಿದೆ ಅಲ್ಲಿ ಇರತಕ್ಕಂತಹ ರೂಪ ಸಾವಿರ ರೂಪಗಳು ಹೀಗೆ ವೇದದ ಒಂದೊಂದು ಅಕ್ಷರದಲ್ಲಿ ಭಗವಂತನ ಒಂದೊಂದು ರೂಪಗಳಿದೆ ಅರ್ಥಗಳು ತುಂಬ ಇದೆ ಇಂತಹ ಭಗವಂತನ ಮಹಿಮೆ ಅಂತ ವರ್ಣದ ಸಂಧಿಯಲ್ಲಿ ವಿವರಿಸಿದರು ಒಂದು ಶಬ್ದ ದಾಸರು ಹೇಳ್ತಾರೆ ಇಲ್ಲಿ ಹರಿಯೇ ಪಂಚಾಶ್ ಅಂತ ಹೇಳ್ತಾರೆ ಹರಿ ಅಂತ ಶಬ್ದ ಹೇಳ್ತಾರೆ ಇದು ಹಾಗೆ ವೇದ ಪಾರಾಯಣ ಮಾಡೋರಿಗೆ ಗೊತ್ತು ವೇದ ಪಾರಾಯಣ ಮಾಡುವಾಗ ಹೇಗೆ ಪ್ರಾರಂಭ ಮಾಡುತ್ತೇವೆ ಹರಿ ಓ ಮುಂತ ಪ್ರಾರ ಪ್ರಾರಂಭ ಮಾಡುವಂತಹದ್ದು ಅದರ ಅರ್ಥ ಏನು ಅಂದರೆ ವೇದಗಳ ಅರ್ಥ ಹರಿ ವೇದಾಕ್ಷರಾಣಿ ಯಾವಂತಿ ಪಡಿತಾನಿ ದುಜಾತಿಭಿಹಿ ತಾವಂತಿ ಹರಿನಾಮಾನಿ ಅಷ್ಟೂ ಭಗವಂತನ ನಾಮಗಳು ಪ್ರತಿಪಾದಿತ ಅಂತ ಅರ್ಥ ಹರಿ ಅದು ಏನು ಹರಿ ಅಂದರೆ ನಮ್ಮ ಬಿಂಬರೂಪಕ್ಕೆ ಹರಿ ಹೆಸರು ಕನ್ನಡದಲ್ಲಿ ಒಳ್ಳೆಯ ಅರ್ಥ ಇದೆ ಅದಕ್ಕೆ ಬಿಂಬರೂಪ ಹರಿ ಯಾಕೆ ನಮ್ಮ ಲಿಂಗದೇಹವನ್ನು ಹರಿಯುವಂತಹದ್ದಾದ್ರಿಂದ ಅದು ಹರಿ ಹರತೀತಿ ಹರಿ ಅಂತ ಸಂಸ್ಕೃತದಲ್ಲಿ ಅದಕ್ಕೆ ವ್ಯುತ್ಪತ್ತಿ ಅದರಿಂದ ಆ ನಮ್ಮ ಲಿಂಗ ಅದು ಎಷ್ಟು ಏಳು ಆವರಣವಾಗಿ ಅದರ ಈ ಜೀವ ತುಂಬಿದಾನೆ ಸಾರ ಆ ಏಳು ಆವರಣಗಳನ್ನು ಹರಿಯಬೇಕು ಅದಕ್ಕೆ ಈ ವೇದದಲ್ಲಿ ಪ್ರತಿಪಾದ್ಯನಾದಂತಹ ಬಿಂಬರೂಪಿಯಾದ ಹರಿ ಎಲ್ಲ ವೇದಗಳಲ್ಲಿಯೂ ಎಲ್ಲ ಅಕ್ಷರಗಳಲ್ಲಿಯೂ ಕೂಡ ಪ್ರತಿಪಾದ್ಯನಾದವ ಇದನ್ನು ಆಚಾರ್ಯರು ಮೊಟ್ಟ ಮೊದಲಿಗೆ ಹೇಳಿತ್ತು ನಮಗೆ ಶಂಕರರ ಸಿದ್ಧಾಂತ ಗೊತ್ತು ಅವರು ಹೇಳುವುದು ಯಾವ ವೇದದ ಅಕ್ಷರವೂ ಭಗವಂತನನ್ನು ಮಾಡುವುದಿಲ್ಲ ಯಾಕೆ ಅವಾಚ್ಯ ಅಂತ ಆದ್ರಿಂದ ಅವರನ್ನು ಬಲಿಗಿಡಬೇಕು ಆಶ್ಚರ್ಯ ಅಂದರೆ ವೇದ ಮುಖೋದ್ಗತ ಮಾಡುವುದು ಅವರು ಆದರೆ ವೇದಕ್ಕೆ ಪ್ರತಿಯೊಂದಕ್ಕೂ ಅರ್ಥ ಇದೆ ಅಂತ ಹೇಳುವುದು ನಾವು ನಾವು ವೇದ ಓಡುವುದಿಲ್ಲ ಅವರ ಅರ್ಥ ತಿಳಿಯುವುದಿಲ್ಲ ಈಗಾಗಿದೆ ಅವಸ್ಥೆ ದುರವಸ್ಥೆಗಳು ವೇದವನ್ನು ಮುಖೋದ್ಗತ ಮಾಡ್ತಾರೆ ಅದು ಘನ ಜಟೆ ಆಚೆ ಈಚೆ ಎಲ್ಲಿ ಬೇಕಾದರೂ ಹೇಳ್ತಾರೆ ಅದಕ್ಕೆ ಅರ್ಥ ಏನು ಅಂತಂದರೆ ದೇವರಲ್ಲ ದೇವರಾವಾಚ ದೇವರು ವೇದಕ್ಕೆ ಅರ್ಥನೇ ಅಲ್ಲ ಅಂತ ಹೇಳ್ತಾರೆ ಅಲ್ರಿ ವೇದ ಅಷ್ಟು ತಲೆಯಲ್ಲಿ ಹೊತ್ಕೊಂಡಿದ್ದೀರಿ ಅರ್ಥ ದೇವರಲ್ಲ ಏನು ಏನಿಲ್ಲ ನಮ್ಮ ಕೇಳಿ ಮಾಧ್ಯವರ ಒಂದೊಂದು ವರ್ಣಕ್ಕೂ ದೇವರು ಪ್ರತಿವಾದ್ಯ ವೇದ ಬರ್ತಾ ಪುಸ್ತಕದಲ್ಲಿ ಉಂಟು ಅಂತ ಅವರಲ್ಲಿ ತಲೆಯಲ್ಲಿ ವೇದ ಉಂಟು ಅರ್ಥ ಇಲ್ಲ ತಲೆಯಲ್ಲಿ ದೇವರಿದ್ದಾರೆ ಅರ್ಥ ಶಬ್ದ ನಮ್ಮ ಇಲ್ಲ ಎರಡು ಸಂಧಿ ಆಗಬೇಕಾದ್ರು ವೇದ ಅಪೂರ್ವವಾದದ್ದು ಅಂತ ದಾಸರು ಇಲ್ಲಿ ನಮಗೆ ವಿವರಿಸಿದ್ದಾರೆ ರಾಮಾನುಜರ ಹತ್ರ ಕೇಳಿ ಅವರು ವೇದವನ್ನು ತುಂಡು ಮಾಡಿದರು ಎರಡು ವಿಭಾಗ ಮಾಡಿದಷ್ಟು ವಿಭಾಗ ಮಾಡಿ ಒಂದು ಕರ್ಮಕಾಂಡ ಒಂದು ಬ್ರಹ್ಮಕಾಂಡ ಅಂತ ಇಬ್ಬಾಗ ಮಾಡಿದ್ರು ಕರ್ಮಕಾಂಡ ಅದು ಜ್ಯೋತಿಷ್ಠೋವಾಗ ಪುತ್ರಕಾಮೇಷ್ಟಿಯಾಗ ಕೇರಿಯಾಗ ಹೀಗೆ ಯಾಗದ ಪ್ರಕ್ರಿಯೆ ಅದು ಬೇರೆ ಅದು ಕರ್ಮಕಾಂಡ ಇನ್ನೊಂದು ಅದು ಬ್ರಹ್ಮಕಾಂಡ ದೇವರನ್ನು ಹೇಳುವಂತಹದ್ದು ಅಂತ ಎರಡು ತುಂಡು ಮಾಡಿದರು ಮಧ್ವಾಚಾರ್ಯರು ಹೇಳಿದರು ಬ್ರಹ್ಮ ಅವಾಚ್ಯನೂ ಅಲ್ಲ ಕರ್ಮವು ಇಲ್ಲಿ ಪ್ರತಿಪಾದಿತ ಅಲ್ಲಾಂತರೂ ಅಲ್ಲ ಇಡೀ ವೇದದಲ್ಲಿ ಬ್ರಹ್ಮನಿಗೆ ಸ್ಥಾನಮಾನ ಇಲ್ಲ ಅಂತಲ್ಲ ಪ್ರತಿಯೊಂದು ವೇದದ ಅಕ್ಷರಗಳಲ್ಲಿಯೂ ಭಗವಂತನೇ ಪರಮ ಮುಖ್ಯವಾಗಿ ಪ್ರತಿಪಾದ್ಯಮಾನ ಅದರ ನಂತರ ನೆಸ್ಟ್ ಕರ್ಮಗಳು ಪ್ರತಿಪಾದ್ಯಮಾನ ಅಂತ ಇಡಿ ಅಖಂಡತೆಯನ್ನು ಭಗವಂತ ಇಲ್ಲಿ ಪ್ರತಿಪಾದ್ಯ ಅಂತ ಹೇಳುವುದರ ಮೂಲಕ ಸಾರಿದವರು ಆಚಾರ್ಯರು ಆಚಾರ್ಯರಿಗೆ ಅದರ ಮೇಲೆ ಎಷ್ಟು ಪ್ರೀತಿ ಇದೆ ಎಂಬಂತಹ ನಮ್ಗೆ ಗೊತ್ತಾಗುತ್ತೆ ಒಂದು ರಾಜನಿಗೆ ಎರಡು ಹೆಣ್ಣಂದಿರಿದ್ರಂತೆ ಮೊದಲನೇ ಹೆಂಡತಿಗೆ ಮಕ್ಕಳಿಲ್ಲ ಅದಕ್ಕೋಸ್ಕರ ಎರಡನೇ ಎರಡನೇ ಹೆಂಟು ಅದಕ್ಕೆ ಅರ್ಥನೇ ಹಾಗೆ ಎರಡನೇ ಹೆಂಡತಿಗೆ ಮಗು ಹುಟ್ಟಿತು ಬಹಳ ಸುಂದರವಾದ ಮಗು ರಾಜನಿಗೆ ಭಾರೀ ಅದರ ಮೇಲೆ ಪ್ರೀತಿಯಾಯ್ತು ಪ್ರೀತಿಯಾದಾಗ ಇಬ್ಬರೂ ಹೆಣ್ಮಕ್ಕಳಿಗೆ ಜಗಳಾಯಿತು ಮೊದಲನೇ ಹೆಂಡತಿ ಹೇಳೋದು ನನ್ನ ಮಗು ಅಂತ ಒಂಬತ್ತು ತಿಂಗಳು ಗರ್ಭದಲ್ಲಿ ಇಟ್ಟು ಸಾಕಿದ್ದು ಎಲ್ಲ ಎರಡನೇ ಹೆಂಡತಿ ಮೊದಲನೇ ಹೆಂಡತಿ ಅಧಿಕಾರ ಅಳಿಗಿತ್ತು ನನ್ನ ಮಗು ಅಂತ ಹೇಳಿತ್ತು ಎರಡನೇ ಹೆಂಡತಿ ನಂದು ಮಗು ಅಂತ ಪಾಪ ರಾಜನಿಗೆ ಹೇ ಅವನು ಒಂದ್ಸಲ ಗೊತ್ತಿಲ್ಲ ಯಾರ ಮಗು ಅಂತ ಗೊತ್ತಿಲ್ಲ ನನಗೆ ಎರಡನೇ ಹೆಂಡ್ತಿದ್ದೋ ಮೊದಲನೇ ಹೆಂಡ್ತಿದ್ದೋ ಭಾರೀ ಗಲಾಟೆ ಅಂದರೆ ಭಾರಿ ಅಸೆಂಬ್ಲಿ ಪಾರ್ಲಿಮೆಂಟ್ ತನಕ ಹೋಯಿತು ಯಾರು ಮಗು ಅಂತ ಕೊನೆಗೆ ಮಂತ್ರಿ ಇದ್ದಂತೆ ಅವ್ನು ಬಹಳ ಬುದ್ಧಿವಂತ ಅಂತ ಅವ ಹೇಳಿದ ನಿಮಗೆ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲಲ್ಲ ನಾನು ಈ ಸಮಸ್ಯೆ ಪರಿಹಾರ ಮಾಡಲ್ಲ ಅಂತ ಮಂತ್ರಿಗೆ ಮಿನಿಸ್ಟ್ರಿ ಕೊಟ್ಬಿಟ್ರು ಆಯ್ತು ಈ ಸಾಲ್ವ್ ಮಾಡು ಅಂತ ರಾಜನ ಹತ್ರ ಹೇಳಿದಂತೆ ಇಬ್ಬರು ಹೆಣ್ಮಕ್ಕಳಲ್ಲಿ ನಿಲ್ಲಿಸಿ ಹೇಳಿದಂತೆ ರಾಜ ಒಂದು ಕೆಲಸ ಮಾಡು ಇಬ್ಬರು ಜಗಳಾಡ್ತಾರೆ ಜಗಳಾಡಿದ್ರೆ ನನ್ನ ಮಗು ನನ್ನ ಮಗು ಸುಲಭ ಪರಿಹಾರ ಇದಕ್ಕೆ ರಾಜ ಕೇಳಿದ ಏನು ಈ ಮಗುವನ್ನು ತಲೆಯಿಂದ ಅಡಿತರಕ ತೀಳಿಬಿಡು ಒಂದು ತುಂಡು ಮೊದಲನೇ ಹೆಂಡತಿಗೆ ಒಂದು ತುಂಡು ಎರಡನೇ ಹೆಂಡತಿಗೆ ರಾಜನ ಮುಖ ಎಷ್ಟು ಚಿಕ್ಕದಾಯಿತಂತೆ ಅಲ್ಲಿ ಕೂತವರಲ್ಲಿ ಈ ಮಂತ್ರಿಗೆ ತಲೆ ಕೆಟ್ಟು ಹೋಗಿದೆ ಎಂತ ಯಾರಾದರೂ ಹೀಗೆ ವಿಭಾಗ ಮಾಡೋದು ನಾವು ಹೇಳೋದು ಹಾಗೆಲ್ಲ ನೀನು ತಲೆ ಕೆಟ್ಟಿದಂತೆ ಅದರಲ್ಲಿ ಆ ಮಂತ್ರಿಯ ಈ ಮಾತನ್ನು ಅಭಿನಂದನೆ ಮಾಡಿದ ಒಂದೇ ಒಂದು ತಲೆ ಅಂಟೆ ಅದು ಯಾವುದಂದರೆ ರಾಜನ ಮೊದಲನೇ ಹೆಂಡತಿ ಕರೆಕ್ಟ್ ಇದು ಸರಿಯಾದ ವಿಭಾಗ ಅಂತ ಹೇಳ್ದಂತೆ ಆಗ ಮಂತ್ರಿ ತಕ್ಷಣ ರಾಜನ ಹತ್ರ ಹೇಳಿದಂತೆ ಇದು ಇವಳ ಮಗ ಅಲ್ಲ ಎರಡನೇ ಹೆಂಡಿಯ ಮಗ ಎರಡನೇ ಹೆಂತ್ ಹೇಳಿದ್ಲು ವಿಭಾಗ ಮಾಡುದು ಬೇಡ ಅದು ಮೊದಲನೇ ಹೆಂತಿದ್ದೇ ಮಗು ಮೊದಲನೇ ಅಂತ ಹೇಳಿದ್ರು ಇಲ್ಲ ಇಲ್ಲ ತುಂಡು ಮಾಡಬೇಕು ಇಬ್ಬರಿಗೂ ಹಂಚಬೇಕು ಅಂತ ಆಗ ಮಂತ್ರಿ ಹೇಳ್ದ ನೋಡಿ ಎರಡನೇ ಹೆಂಡಿಯ ಮಗು ಇದು ಯಾಕೆ ಅಂತಂದರೆ ಅವಳು ಹೇಳ್ತಾಳೆ ಇದು ನಂದಲ್ಲ ಅವಂದೇ ಅವಳದೇ ಮಗು ಮೊದಲನೇ ಹೆಂತ್ ಹೇಳಿದ್ಲು ಅದನ್ನು ತುಂಡು ಮಾಡಬೇಕು ಯಾಕೆ ಈ ಕತೆ ಹೇಳಿದೆ ಅಂತಂದ್ರೆ ಈ ತುಂಡು ಮಾಡಬೇಕು ಅಂತ ಯಾರು ಹೇಳುವಂತಹದ್ದು ಯಾರಿಗೆ ಅದರ ಮೇಲೆ ಪ್ರೀತಿ ಇಲ್ಲ ಅದರದನ್ನು ತುಂಡು ಮಾಡಬೇಕು ಇಬ್ಬಾಗ ಮಾಡಬೇಕು ಅಂತ ಹೇಳೋದು ಯಾರಿಗೆ ಪ್ರೀತಿ ಇದೆ ಅದನ್ನು ತುಂಡು ಮಾಡಲಿಕ್ಕೆ ಎಂದೂ ಒಪ್ಪಿಗೆ ಕೊಡೋದಿಲ್ಲ ಮಧ್ವಾಚಾರ್ಯರಿಗೆ ವೇದದ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ತುಂಡು ಮಾಡಲಿಕ್ಕೆ ಅವರು ಒಪ್ಪಲಿಲ್ಲ ರಾಮಾನುಜರು ಹೇಳಿದರು ಅದನ್ನು ತುಂಡು ಮಾಡಿ ಬ್ರಹ್ಮಕಾಂಡ ಕರ್ಮಕಾಂಡ ಅಂತ ಎರಡು ವಿಭಾಗ ಮಾಡಿ ಕರ್ಮಟರಿಗೆ ಒಂದು ವೇದ ಬ್ರಹ್ಮಟರಿಗೆ ಮತ್ತೊಂದು ವೇದ ಹೀಗೆ ವೇದವನ್ನು ಇಬ್ಬಾಗ ಮಾಡಿ ತುಂಡು ಮಾಡಿ ಅದರ ಅರ್ಥ ಏನು ವೇದದ ಮೇಲೆ ವೇದ ಮಾತೆಯ ಮೇಲೆ ಪ್ರೀತಿ ಇಲ್ಲ ಮಧ್ವಾಚಾರ್ಯರು ಹೇಳಿದರು ಚಾಚಾ ಹಾಗೆ ವಿಭಾಗ ಮಾಡಲಿಕ್ಕೆ ಹೋಗಬೇಡಿ ಎರಡು ತುಂಡು ಮಾಡಬೇಡಿ ಅದು ಅಖಂಡವಾಗಿರತಕ್ಕಂತಹ ವೇದ ಆರಂಭದಿಂದ ಕೊನೆಯ ತನಕ ಸುಂದರವಾದ ಪಾರಮ್ಯವನ್ನು ಸಾರುವಂತಹದ್ದು ಅಂತ ದಾಸರು ಹೇಳಿದರೆ ಅದನ್ನು ತತ್ತನ್ನಾಮ ರೂಪಗಳ ಅರಿತು ಉಪಾಸನೆ ಗೈಯುವರು ಇಳೆಯಲು ಸುರರೇ ಹೀಗೆ ಯಾರು ಉಪಾಸನೆ ಮಾಡ್ತಾರೆ ಎಲ್ಲ ವರ್ಣಗಳಲ್ಲಿ ಭಗವಂತ ಇರ್ತಾನೆ ಎಲ್ಲ ವರ್ಣದಿಂದ ಪ್ರತಿಪಾದ್ಯನಾದವ ಭಗವಂತ ಅಂತ ಯಾರು ಉಪಾಸನೆ ಮಾಡ್ತಾರೆ ಅವರು ಇಳೆಯಳು ಸುರರೇ ಸರಿ ಭೂಮಿಯಲ್ಲಿ ಅವರು ದೇವತೆಗಳೇ ಅಂತ ಹೇಳಿದರು ಯಾಕೆಂದ್ರೆ ದೇವತೆಗಳಾಗದೆ ಹೋದರೆ ಇದನ್ನು ಒಪ್ಪಿಕೊಳ್ಳಲಿಕ್ಕಾಗುವುದಿಲ್ಲ ಮಧ್ವಾಚಾರ್ಯರು ದೇವತೆಗಳು ಆದ್ದರಿಂದ ಒಪ್ಪಿಕೊಂಡ್ರು ಅಂತ ಅವರಾಡುವುದೇ ವೇದಾರ್ಥ ಹೀಗೆ ಯಾರು ಚಿಂತನೆ ಮಾಡ್ತಾರೆ ಅವರು ವೇದದ ಚಿಂತನೆಯನ್ನು ಮಾಡುವವರು ಅಂತ ಈ ವರ್ಣಗಳ ಬಗ್ಗೆ ಎಲ್ಲಾ ವರ್ಣಗಳು ಎಲ್ಲಾ ಧ್ವನಿ ಅದು ಭಗವಂತನಿಗೆ ಹೆಸರು ಅಂತ ಇಷ್ಟು ವಿವರಣೆಯನ್ನು ಕೊಟ್ಟು ಮುಂದಿನಲ್ಲಿ ನಾವು ಬೇಡಬೇಕಾದ್ದು ಏನು ಬಹಳ ನಿತ್ಯ ನಾವು ಚಿಂತನೆ ಮಾಡಬೇಕಾದ ಅಂಶವನ್ನು ಹೇಳ್ತಾರೆ ಈಶನಲ್ಲಿ ವಿಜ್ಞಾನ ಭಗವದ್ದಾಸರಲಿ ಸದ್ಭಕ್ತಿ ವಿಷಯ ನಿರಾಸೆ ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶ ನಿಹನೆಂದು ಅರಿದವರ ಅಭಿಲಾಷೆಗಳ ಪೂರೈಸುವುದು ಮಹಾಯಜ್ಞ ಹರಿಪೂಜೆ ಮಹಾಯಜ್ಞ ಯಾವುದು ಹರಿಪೂಜೆ ಯಾವುದು ಅದನ್ನು ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ ಈಶನಲ್ಲಿ ವಿಜ್ಞಾನ ಈಶಾ ಅಂದರೆ ನಮಗೆ ಈಶಾ ಈಶ್ವರ ಪರಮೇಶ್ವರ ಅಂತ ಹೇಳುವಾಗ ತಲೆ ಕೆಟ್ಟ ಹೋಗುತ್ತೆ ನಮ್ಮ ತಲೆಯಲ್ಲಿ ಈಶಾ ಈಶ್ವರ ಪರಮ ಈಶ್ವರ ದೇವರು ಯಾವ ದೇವರು ಯಾವ ದೇವರು ಇಲ್ಲಿ ಈಶ್ವರ ದೇವರು ಇಲ್ಲಿ ಯಾವ ದೇವರು ಇಲ್ಲಿ ಪರಮೇಶ್ವರ ಅಂದರೆ ರುದ್ರದೇವರು ಅಂತ ತಲೆಯಲ್ಲಿ ಕೂತಿರ್ತಾರೆ ಈಶಾ ಈಶ್ವರ ಪರಮೇಶ್ವರ ಇದೆಲ್ಲ ಶಬ್ದಗಳು ಕೂಡ ಅದು ವಿಷ್ಣುವನ್ನು ಹೇಳತಕ್ಕ ಶಬ್ದ ಭಗವದ್ಗೀತೆ ತೆಗೆದು ನೀವು ನೋಡಿ ಈಶ್ವರ ಸರ್ವಭೂತ ಅರ್ಜುನ ತಿಷ್ಟತಿ ಬ್ರಾಮಯನ್ೂಢಾ ಮಾಯರ ಎಂಬಂತಹ ಶಬ್ದಕ್ಕೆ ವಿಷ್ಣು ಅಂತ ಅರ್ಥದಲ್ಲಿ ಭಗವದ್ಗೀತೆಯಲ್ಲಿದೆ ಮಧ್ವಾಚಾರ್ಯರಂತೂ ಈಶ್ವರ ಎಂಬ ಶಬ್ದವನ್ನು ಬೇಕಾದಷ್ಟು ಕಡೆ ಭಗವಂತನಲ್ಲಿ ಬಳಸ್ತಾರೆ ಟೀಕಾ ರಾಯರ ಕಾಲಕನೂ ಹಾಗಿತ್ತು ಟೀಕಾಕೃತ್ಪಾದರ ಸುಧಾ ಗ್ರಂಥದಲ್ಲಿ ಹೇಳೋದು ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತ ಕಲ್ಯಾಣ ಗುಣತ್ವಜ್ಞಾನಪೂರ್ವಕಃ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತು ಅನಂತ ಗುಣಾಧಿಕ ಅಂತರಾಯ ಸಹಸ್ರೇಣ್ಯ ಪ್ರತಿಬದ್ಧ ಪ್ರೇಮ ಪ್ರವಾಹ ಭಕ್ತಿ ಅಂತ ಸುಧಾ ಗ್ರಂಥದಲ್ಲಿ ಹೇಳುವಾಗ ಕೃಷ್ಣ ಭಕ್ತಿರ್ನಾಮ ರಾಮ ಭಕ್ತಿರ್ನಾಮ ನಾರಾಯಣ ಭಕ್ತಿರ್ನಾಮ ಅಂತ ಹೇಳುವುದಿಲ್ಲ ಪರಮೇಶ್ವರ ಭಕ್ತಿರ್ನಾಮ ಪೀಕಾಕೃತ್ಪಾದರ ಕಾಲದಲ್ಲಿಯೂ ಕೂಡ ಈಶ್ವರ ಪರಮೇಶ್ವರ ಎಲ್ಲ ಶಬ್ದಗಳು ಅದು ವಿಷ್ಣುವಾಚಕ ಮೊದಲೆಲ್ಲ ಹಾಗೆ ನೋಡಿ ಈಶಾ ಅಂತ ಶಬ್ದ ಇತ್ತು ವಿಷ್ಣು ಅಂತಿತ್ತು ಅದು ರುದ್ರ ಅಂತ ಹೇಳಿದ್ರು ಆಮೇಲೆ ಈಶ್ವರ ಅಂತ ಸ್ವಲ್ಪ ಏರಿಸಿದರು ಈಶಾ ವರ ಅದು ವಿಷ್ಣು ಅಂತ ಅದನ್ನು ಹೇಳಿದ್ರು ಅದು ರುದ್ರನ ಶಬ್ದ ಪರಮೇಶ್ವರ ಅಂತ ಹೇಳಿದ್ರು ಅದು ವಿಷ್ಣುವಿನ ಶಬ್ದ ಅಲ್ಲ ರುದ್ರನ ಶಬ್ದ ಅಂತ ಹೇಳಿದ್ರು ಕೊನೆಗೆ ಬಿಟ್ಟೇ ಬಿಟ್ಟರು ರಗಳೇ ಬೇಡ ಅಂದ್ಬಿಟ್ಟು ಪರಮೇಶ್ವರ ಎಂಬ ಶಬ್ದ ಅದು ಈಶಾ ಈಶ್ವರ ಪರಮೇಶ್ವರ ಪ್ರಪ್ರಮೇ ಪರಮೇಶ್ವರ ಎಷ್ಟು ಬೇಕಾದರೂ ಹಾಕಿ ಅದು ಭಗವಂತನದೇ ಹೆಸರು ಹೊರತು ರುದ್ರ ದೇವರ ಹೆಸರು ಅಲ್ಲ ರುದ್ರ ಎಂಬುದೇ ದೇವ ಮಹಾದೇವ ಮತ್ತೆ ಹಾಗೆ ಬಂತು ಅದು ಎಷ್ಟು ಹೇಳಿದ್ರೂ ಹೀಗೆ ಬರುವಂಥದ್ದು ಅದು ಈ ಅಪ್ಪಯ್ಯ ದೀಕ್ಷರ ಕಾಲದಿಂದ ಇದು ಬದಲಾವಣೆ ಆದದ್ದು ಅವರ ಶೈವ ಪಾರಮ್ಯವನ್ನು ಹೇಳತಕ್ಕಂತಹ ವಾದ ಬಂತು ಒಂದೇ ದೇವರು ಬ್ರಹ್ಮ ಮಾತ್ರ ಉಳದೆಲ್ಲ ಸುಳ್ಳು ಆದ್ದರಿಂದ ಈಶ್ವರ ಸರ್ವೋತ್ತಮ ಅಂತ ಅವರಿಗೆ ಹೇಳಲಿಕ್ಕೆ ಇಲ್ಲವೇ ಇಲ್ಲ ಯಾಕೆ ಈಶ್ವರ ಸರ್ವೋತ್ತಮ ಅಂದರೆ ಅದಮ ಇಬ್ರು ಬೇಕಾಯ್ತಲ್ವಾ ಇದು ಅದ್ವೈತ ಸಿದ್ಧಾಂತಕ್ಕೇ ವಿರುದ್ಧವತ್ತು ಆದ್ರಿಂದ ಅವರಲ್ಲಿ ಈಶ್ವರ ಸರ್ವೋತ್ತಮ ಈಶ್ವರನ ಪೂಜೆ ಹೀಗೆಲ್ಲ ಇಲ್ಲವೇ ಇಲ್ಲ ಈಶ್ವರ ವಿಷ್ಣು ಎಂಥದೂ ಇಲ್ಲ ಅವರಿಗೆ ಅರಿ ಒಂದೇ ಆದ್ರಿಂದಲೇ ಶಂಕರವರು ಅದು ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳಿದ್ದು ಬೇಕಾದಷ್ಟು ಕಡೆ ಬ್ರಹ್ಮೇಂದ್ರ ರುದ್ರ ಮರುದರ್ಕ ಕಿರೀಟ ಕೋಟಿ ಸಂಗಟ್ಟಿತಾಂಗ್ರಿ ಕಮಲಾಮಲ ಕಾಂತಿ ತನ್ನ ಅಂಗ ಬೆಂಕಿಯಲ್ಲಿ ಬಿಟ್ಟು ಸುಡುವ ಕೊನೆಯ ಕ್ಷಣದಲ್ಲಿ ಲಕ್ಷ್ಮೀ ನೃಸಿಂಹನನ್ನು ಪ್ರಾರ್ಥನೆ ಮಾಡಿದ್ದು ಅಂತ ಅದ್ವೈತ ಪ್ರಕ್ರಿಯೆ ಪ್ರಕಾರ ಅವರಲ್ಲಿ ವಿಷ್ಣು ರುದ್ರ ಇಂತಹ ವಿಭಾಗ ಇಲ್ಲ ಈ ಅಪ್ಪಯ್ಯ ದೀಕ್ಷಿತರ ಕಾಲದಿಂದ ವಿಜೇಂದ್ರ ಸ್ವಾಮಿಗಳ ಸಮ ಅಲ್ಲಿಂದ ಮತ್ತೆ ಶೈವಿಸಂ ಬೆಳೆದು ಬಂತು ಅಲ್ಲಿಂದ ಮತ್ತೆ ಈಶ್ವರ ಪರಮೇಶ್ವರ ಈ ಶಬ್ದಗಳೆಲ್ಲ ಬಾಡಿಗೆಗೆ ಹೋಯಿತು ಅಲ್ಲಿವರೆಗೆ ಅದು ವಿಷ್ಣುವನ್ನೇ ಹೇಳತಕ್ಕಂತಹ ಶಬ್ದ ಅದನ್ನೇ ದಾಸರು ಬಳಸಿದರು ಈಶನಲ್ಲಿ ವಿಜ್ಞಾನ ಈಶಾ ಅವನಲ್ಲಿ ವಿಜ್ಞಾನ ಅವನ ಸರಿಯಾದ ತಿಳುವಳಿಕೆ ನಮಗೆ ಬೇಕು ಜ್ಞಾನ ವಿಜ್ಞಾನ ಸರಿಯಾದಂತಹ ಅನುಸಂಧಾನ ನಮಗೆ ಬೇಕು ಹೇಳುವ ಶಬ್ದನೇ ಆಗಿದೆ ನೋಡಿ ಈಶಾ ಈಶಾ ಏನು ನಿಯಮನೆ ಮಾಡುವವ ಈಶೆ ಇದು ಈಶಾ ಜಗತ್ತನ್ನು ನಿಯಮನೆ ಮಾಡುವವ ಅಂತ ಅರ್ಥ ಯಾರು ಇಡೀ ಜಗತ್ತನ್ನು ಲಕ್ಷ್ಮಿಯಾದಿ ಸಮಸ್ತ ಪ್ರಪಂಚವನ್ನು ನಿಯಮನೆ ಮಾಡ್ತಾನೆ ಅವನಿಗಿಂತ ದೊಡ್ಡ ದೇವರು ಯಾರಿದ್ದಾರೆ ಅವನು ಈಶಾ ಇಡೀ ಜಗತ್ತನ್ನು ನಿಯಂತ್ರಣೆ ಮಾಡತಕ್ಕಂಥವನು ಈಶಾ ಆದ್ದರಿಂದ ಅವನಲ್ಲಿ ವಿಜ್ಞಾನ ಅವನು ವಿಶಿಷ್ಟ ವಿಲಕ್ಷಣ ಅನ್ನುವಂತಹ ಜ್ಞಾನ ಬೇಕು ಅವನಿಗಿಂತ ವಿಲಕ್ಷಣನಾದವ ವಿಶಿಷ್ಟನಾದವ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ ಅರ್ಥಾತ್ ಅವನು ಸರ್ವೋತ್ತಮ ಅನ್ನುವಂತಹ ಜ್ಞಾನ ನಮಗೆ ಬೇಕು ಈಶನಲ್ಲಿ ವಿಜ್ಞಾನ ಈಶ್ವರ ಸರ್ವೋತ್ತಮ ವಿಷ್ಣು ಸರ್ವೋತ್ತಮ ಅನ್ನುವಂತಹ ಅನುಸಂಧಾನ ವಿಜ್ಞಾನ ಅಂದರೆ ಅವನಲ್ಲಿ ವೈಲಕ್ಷಣ್ಯ ಅದು ಉಪನಿಷತ್ತು ಹೇಳುವ ಕ್ರಮನೇ ಹಾಗೆ ಈ ಆನಂದವನ್ನು ಹೇಳುವಾಗ ಇವರಿಗಿಂತ ಇಷ್ಟು ನೂರು ಪಟ್ಟು ನೂರು ಪಟ್ಟು ನೂರು ಪಟ್ಟು ಅಂತ ಹೇಳಿ ಕೊನೆಗೆ ಭಗವಂತರ ಆನಂದ ಎಷ್ಟು ಜ್ಞಾನ ಎಷ್ಟು ಗುಣ ಎಷ್ಟು ಅಂತ ಹೇಳುವಾಗ ಯಥೋಚೋ ನಿವರ್ತಂತೆ ಏ ಹೇಳಲಿಕ್ಕಾಗಲ್ರಿ ಅಷ್ಟು ಆನಂದ ಅಷ್ಟು ಗುಣ ಅಷ್ಟು ಪೂರ್ಣತೆ ಅವನಲ್ಲಿದೆ ಅಂತ ವಿಲಕ್ಷಣತ್ವವನ್ನು ಸಾರಿತು ಭಗವಂತ ಅತ್ಯಂತ ವಿಲಕ್ಷಣ ಹೇಳಲಿಕ್ಕಾಗದಿದ್ದಷ್ಟು ತಾಕತ್ತಿರುವವ ಇದು ನಮಗೆ ಬೇಕಾದ ಈಶನಲ್ಲಿ ವಿಜ್ಞಾನ ಉಳಿದವರದ್ದು ಹೇಳಲಿಕ್ಕಾಗತ್ತೆ ಮಹಿಮೆ ಹೇಳಿ ಮುಗಿಸ್ಲಿಕ್ಕಾಗತ್ತೆ ದೇವರ ಮಹಿಮೆಯನ್ನು ಹೇಳಿ ಮುಗಿಸ್ಲಿಕ್ಕಾಗುವುದಿಲ್ಲ ಸಾಕ್ಷಾತ್ ವರ್ಣಾಭಿಮಾನಿ ದೇವತೆಗೇ ಹೇಳಲಿಕ್ಕಾಗಿಲ್ಲ ಇನ್ನು ಉಳಿದವರಿಂದ ಹೇಗೆ ಅಂತ ಈಶನಲ್ಲಿ ವಿಜ್ಞಾನ ಅವನು ವಿಜ್ಞಾನ ಅಂದ್ರೆ ವಿಶಿಷ್ಟವಾದ ಜ್ಞಾನ ವಿಶಿಷ್ಟ ಜ್ಞಾನ ಅಂದ್ರೆ ವಿವಿಧ ಜ್ಞಾನ ಅಂದರೆ ಉಳಿದವರು ಕಕ್ಷೆಯಲ್ಲಿ ಕೆಳಗಿರ್ತಾರೆ ಅವನು ಮೇಲಿದ್ದಾನೆ ಅನ್ನುವ ಜ್ಞಾನ ವಿಜ್ಞಾನ ಅಂತಂದ್ರೆ ಅಂದರೆ ತಾರತಮ್ಯಕ್ಕನುಗುಣವಾದಂತಹ ಜ್ಞಾನ ಇದು ಈಶನಲ್ಲಿ ವಿಜ್ಞಾನ ಈ ಅಂದರೆ ಲಕ್ಷ್ಮೀ ದೇವಿ ಈಶಾ ಅಂದರೆ ಲಕ್ಷ್ಮಿಗೂ ನಿಯಾಮಕನಾದವ ಸಕಲ ಸಂಪತ್ತಿನ ಒಡೆಯ ಅನ್ನುವಂತಹ ಜ್ಞಾನ ನಮಗೆ ಇರಬೇಕು ಈಶನಲ್ಲಿ ವಿಜ್ಞಾನ ಈ ಜ್ಞಾನ ಯಾವಾಗ ಬಂತು ಆವಾಗ ಮನಸ್ಸು ಅಲ್ಲಿಗೆ ಹರಿದು ಹೋಗ್ತದೆ ಬೇರೆ ಕಡೆಯಿಂದ ಮನಸ್ಸು ಈಚೆ ಕಡೆ ನಮಗೆ ಜ್ಞಾನ ಇಲ್ಲ ಆದ್ದರಿಂದ ದೇವರು ದೊಡ್ಡವರು ಈ ಪ್ರಪಂಚ ದೊಡ್ಡದು ತಕ್ಕಡಿಯಲ್ಲಿ ಇಟ್ಟು ತುಲಾಭಾರ ಮಾಡ್ತಲೇ ಇರ್ತೇನೆ ನಮ್ಮ ತಕ್ಕಡಿಯಲ್ಲಿ ದೇವರು ಕೆಳಗೆ ಬರುದೇ ಇಲ್ಲ ತಕ್ಕಡಿಯಲ್ಲಿ ದೇವರು ಮೇಲೆ ಇರ್ತಾನೆ ತಕ್ಕಡೆಯ ನಮ್ಮ ಭೌತಿಕ ವಸ್ತುಗಳೇ ತಾವು ತೂಗ್ತಾ ಇರುವಂತಹದ್ದು ಈಶನಲ್ಲಿ ವಿಜ್ಞಾನ ಭಗವಂತನಲ್ಲಿ ವಿಶಿಷ್ಟವಾದ ಜ್ಞಾನ ವಿಲಕ್ಷಣವಾದ ಜ್ಞಾನ ಈ ಪ್ರಪಂಚದ ಮುಂದೆ ಭಗವಂತ ಎಷ್ಟು ಅದ್ಭುತವಾದ ವಸ್ತು ಅನ್ನುವಂತಹ ಎಚ್ಚರ ನಮ್ಮಲ್ಲಿ ಸರ್ವ ಜಾಗೃತವಾಗಿರಬೇಕು ಇದು ನಾವು ದೇವರಲ್ಲಿ ಕೇಳಬೇಕಾದ್ದು ನಾವು ಸಂಪಾದನೆ ಮಾಡಬೇಕು ಭಗವದ್ದಾಸರಲ್ಲಿ ಸದ್ಭಕ್ತಿ ನಮ್ದು ಕ್ರಮ ಹೇಗೆ ಅಂತಂದರೆ ಒಬ್ಬನನ್ನು ಹೊಗಳಲಿಕ್ಕೆ ಪ್ರಾರಂಭ ಮಾಡಿದರೆ ಉಳಿದವರನ್ನು ತುಳಿಯುವ ಕ್ರಮವೇ ನಮ್ದು ಒಬ್ಬ ದೊಡ್ಡವ ಅಂತ ಹೇಳಲಿಕ್ಕೆ ಹೊರಟರೆ ಇನ್ನೊಬ್ಬ ಏನು ಪ್ರಯೋಜನ ಇಲ್ಲ ಅಂತ ಚಿಂತನೆ ಮಾಡ್ತೇವೆ ಹಾಗೆ ದೇವರನ್ನು ನಾವು ಚಿಂತನೆ ಮಾಡಲಿಕ್ಕೆ ಹೊರಟಾಗ ಪ್ರಾಯಶಃ ನಮ್ಮಲ್ಲಿ ಒಂದು ಅಪರಾಧ ನಡೀತದೆ ರುದ್ರಾದಿಗಳನ್ನು ಬ್ರಹ್ಮಾದಿಗಳನ್ನು ಒಂದು ರೀತಿಯಲ್ಲಿ ಅವಹೇಳನೇ ಮಾಡುವಂತಹದ್ದು ಒಂದು ರಾಮಾನುಜಿಯ ಪ್ರಕ್ರಿಯೆಯ ಪ್ರಕಾರ ಅವರು ಇನ್ನೊಬ್ಬರ ದೇವತೆಗಳನ್ನು ಹೆಸರು ಸಹ ಹೇಳುವುದಿಲ್ಲ ಅವರು ಇದೊಂದು ಮಹಾ ಅಪರಾಧದಲ್ಲಿ ಸೇರಿದ್ದು ಅದಕ್ಕೆ ಹೇಳ್ತಾರೆ ಭಗವದ್ದಾಸರಲ್ಲಿ ಸದ್ಭಕ್ತಿ ಭಗವಂತನ ದಾಸರಲ್ಲಿ ನಿಜವಾದಂತಹ ಭಕ್ತಿ ಪ್ರೇಮ ಬೇಕು ನಮಗೆ ಯಾಕೆಂದರೆ ಭಗವಂತನ ದಾಸರ ಅನುಗ್ರಹ ಆಗದೆ ಭಗವಂತನ ಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ನಮ್ಮನ್ನು ಹತ್ತಿರಕ್ಕೆ ಸೇರಿಸುವುದೇ ಇಲ್ಲ ಅಂತ ನಮಗೆ ಮುಖ್ಯಮಂತ್ರಿಯ ಭೇಟಿ ಆಗಬೇಕಾದ್ರೆ ಮಧ್ಯೆ ಇರ್ತಾರಲ್ಲ ಅವರತ್ರ ಏನು ಕೊಡದೆ ನಾವು ಅಲ್ಲಿ ಹೋಗಲಿಕ್ಕಾಗುವುದೇ ಇಲ್ಲ ಸ್ವಾಮಿ ಅವನ ಹತ್ರ ನಾವು ಹೋಗಬೇಕಾಗಿದ್ದರೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಟ್ಟೇ ನಾವು ಮುಂದೆ ಹೋಗಬೇಕಾದ್ದು ಅದಕ್ಕೆ ಭಗವದ್ ದಾಸರಲ್ಲಿ ಭಕ್ತಿ ಅಂದರೆ ಅವರ ಮೇಲೆ ಗೌರವ ನಮಗಿರಬೇಕಾದ್ರು ದಾಸ ಪರಂಪರೆಯಲ್ಲಿ ದಾಸರು ಅಂದರೆ ಲಕ್ಷ್ಮಿಯನ್ನು ಪ್ರಾರಂಭ ಮಾಡಿ ಎಲ್ಲರೂ ಭಗವಂತನ ದಾಸ್ಯವನ್ನೇ ನಂಬಿಕೊಂಡು ಬಂದವರು ದಾಸ್ಯವನ್ನು ಒಪ್ಪಿಕೊಂಡವರು ಹಾಗಾಗಿ ಭಗವಂತನ ದಾಸರಲ್ಲಿ ಸದ್ಭಕ್ತಿ ನಿರ್ವಾಜವಾದಂತಹ ಭಕ್ತಿ ಇರಬೇಕು ನಮ್ಮ ಸಿದ್ಧಾಂತದಲ್ಲಿ ಗಣಪತಿ ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ ರುದ್ರನ ಆರಾಧನೆ ಮಾಡಬೇಡಿ ಅಂತ ಹೇಳಿಲ್ಲ ನಾವು ಶಿವ ವಿರೋಧಿಗಳಲ್ಲ ಶಿವ ಪಾರಮ್ಯಕ್ಕೆ ವಿರೋಧಿಗಳಷ್ಟೇ ಇಷ್ಟು ನಾವು ಒಪ್ಪಿಕೊಂಡು ಬಂದವರು ಆದ್ದರಿಂದ ಭಗವಂತನ ದಾಸರಲ್ಲಿ ನಾವು ನಿಜವಾದಂತಹ ಭಕ್ತಿಯನ್ನು ಮಾಡಬೇಕು ವೈಷ್ಣವಾ ವೈಷ್ಣವರಲ್ಲೆಲ್ಲ ನಾವು ನಿಜವಾದಂತಹ ಪ್ರೇಮ ಭಕ್ತಿ ನಮ್ಮಲ್ಲಿ ಅದೊಂದು ದೊಡ್ಡ ಕೊರತೆ ಇದೆ ಏನು ವೈಷ್ಣವರಲ್ಲೇ ನಮ್ಮಲ್ಲಿ ದ್ವೇಷ ಇದೆ ಅವ ಕೆಳಗೆ ನಾನು ಮೇಲೆ ನಾನು ಎತ್ತರ ನಾನು ತಗ್ಗು ಅಂತ ಹೀಗಾಗಿ ವೈಷ್ಣವ ದ್ವೇಷ ಸಲ್ಲದು ವೈಷ್ಣವರಲ್ಲಿ ವಿಷ್ಣುದಾಸರಲ್ಲಿ ಸದ್ಭಕ್ತಿ ನಿರ್ವಾಜವಾದಂತಹ ಭಕ್ತಿ ಅದು ಬೇಕಾಗಿರತಕ್ಕಂತಹದ್ದು ದೊಡ್ಡವರ ಮುಂದೆ ನಾವು ಬಾಗಬೇಕಾದ್ದು ತಗ್ಬೇಕಾದ್ದು ನಮ್ಮದು ಕರ್ತವ್ಯದಲ್ಲಿ ಸೇರಿರತಕ್ಕಂತಹದ್ದು ಅದು ವೈಷ್ಣು ಭಗವದ್ಭಕ್ತರಲ್ಲಿ ಭಗವದ್ದಾಸರಲ್ಲಿ ಸದ್ಭಕ್ತಿ ವಿಷಯ ನಿರಾಸೆ ವಿಷಯದಲ್ಲಿ ವೈಷಯಿಕ ಪ್ರಪಂಚದಲ್ಲಿ ಆಸೆ ಇರಬಾರದಂತೆ ವಿಷಯದಲ್ಲಿ ನಿರಾಸೆ ಇಲ್ಲಿಯೂ ಭಕ್ತಿ ಅಲ್ಲಿಯೂ ಭಕ್ತಿ ಅದು ಸುಮ್ಮನೆ ಅದು ಅರ್ಥ ಶೂನ್ಯವಾದ ವಿಷಯದಲ್ಲಿ ನಿರಾಸೆ ವಿಷಯ ಪ್ರಪಂಚ ಏನಿದೆ ಅದರಲ್ಲಿ ನಾವು ಆಸಕ್ತಿ ಬಂತು ಅಂದರೆ ಭಗವಂತನ ಕಡೆಗೆ ಮನಸ್ಸು ಹರಿಯುವುದಿಲ್ಲ ಇಲ್ಲಿ ಕಡೆಗೆ ಆಸೆಯನ್ನು ನಾವು ಎಷ್ಟು ಕಡಿಮೆ ಮಾಡ್ತೇವೆ ಅಷ್ಟು ಭಗವಂತನ ಕಡೆಗೆ ಮನಸ್ಸು ಹರಿಯುತ್ತದೆ ಅದಕ್ಕೋಸ್ಕರನೇ ವೃತೋಪವಾಸಗಳು ನಮ್ಮಲ್ಲಿ ಜಾರಿಗೆ ಬಂತು ನಮಗೆ ಕಡ್ಡಾಯವಾಗಿ ಏಕಾದಶಿ ವೃತ ಮಾಡಬೇಕು ಅಂತ ಬಂತು ಯಾಕಂದ್ರೆ ವಿಷಯದ ನಿರಾಸೆಗೋಸ್ಕರನೇ ಇಂದ್ರಿಯದ ಬಗ್ಗೆ ತುಂಬಾ ನಾವು ಜ್ಯೋತು ಬೀಳಬಾರದು ಅನ್ನುವುದರ ಬಗ್ಗೆನೇ ಬಂದಿರತಕ್ಕಂತಹದ್ದು ವಿಷಯದಲ್ಲಿ ನಿರಾಸೆ ಅದರ ಜೊತೆಗೆ ಹೇಳಿದರು ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ ಅಂತ ಮಿಥ್ಯಾವಾದಿ ಅಂತಂದ್ರೆ ಸುಳ್ಳು ಹೇಳುವವ ಅಂತ ಚೆನ್ನಾಗಿ ಒಳ್ಳೆಯ ಶಬ್ದ ಇದೆ ಸುಳ್ಳು ಹೇಳುವವನಲ್ಲಿ ದ್ವೇಷ ಮಾಡಬೇಕು ಅಂತ ಹೇಳಿದ್ರು ಪ್ರದ್ವೇಷ ದ್ವೇಷನೂ ಅಲ್ಲ ಪ್ರದ್ವೇಷ ಇದು ಭೀಮಸೇನದೇವರ ಧರ್ಮ ಇತ್ತು ಭೀಮಸೇನದೇವರ ಧರ್ಮ ಎಷ್ಟಿತ್ತು ಅಂತಂದ್ರೆ ಯಾರು ಭಗವಂತನನ್ನು ನಿಂದೆ ಮಾಡ್ತಾರೆ ಅವರ ನಾಲಗೆಯನ್ನು ಕತ್ತರಿಸ್ತೇನೆ ಅಂತ ಭೀಮಸೇನ ದೇವರ ಪ್ರತಿಜ್ಞೆ ಕೊಲ್ಲುವುದಲ್ಲ ಆ ನಾಲಗೆ ಇದ್ದರಿಂದಲ್ಲ ದೇವರನ್ನು ಟೀಕೆ ಮಾಡಿದ್ದವ ಆದ್ದರಿಂದ ನಾಲಗೆಯನ್ನು ಕತ್ತರಿಸ್ತೇನೆ ಕರುಣ ಒಂದು ಸಲ ನಮ್ಮ ದೇವರನ್ನು ಕೃಷ್ಣನನ್ನು ಟೀಕೆ ಮಾಡಿದಾಗ ಭೀಮಸೇನದೇವರು ನಾಲಗೆ ಕತ್ತರಿಸಲಿಕ್ಕೆ ಹೋದರಂತೆ ಆಗ ಅರ್ಜುನ ದಮ್ಮಯ ಹಾಕಿ ನಿಲ್ಲಿಸಿದಂತೆ ಅಣ್ಣ ನೀನೇ ನಾಲೆಗೆ ಕತ್ತರಿಸಿ ಅವನನ್ನು ಕೊಂದರೆ ಮತ್ತೆ ನನಗೇನು ಅರ್ಜುನನಿಗಿರುವುದು ಒಂದೇ ಒಂದು ಕೀರ್ತಿ ಕರ್ಣನನ್ನು ಕೊಂದವ ಅಂತ ಆದ್ದರಿಂದ ಅದು ಬಿಟ್ಟು ಬಿಡು ಆಯಿತು ಬಿಡ್ತೇನೆ ಅಂತ ಅರ್ಜುನನಿಗೋಸ್ಕರ ಬಿಟ್ಟ ಕರ್ಣನನ್ನು ಅತ್ತೆ ನಾಲಿಗೆಯನ್ನು ಕತ್ತರಿಸುವವ ಭೀಮಸೇನ ಅದು ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ ಸುಳ್ಳು ಹೇಳುವವ ಭಗವಂತ ಕೃಷ್ಣ ಸದ್ಗುಣಗಳ ಖನಿ ಅವನನ್ನು ದೋಷಗ್ರಸ್ತ ಅಂತ ಹೇಳಿದರೆ ತರ್ಕೊಳ್ಳಿಕ್ಕಾಗತ್ತೇನು ವಿವಸಿನ ದೇವರಿಗೆ ಅದು ಸಾಧ್ಯನೇ ಇಲ್ಲಂತೆ ಮಿಥ್ಯಾವಾದಿಯದಿ ಪ್ರದ್ವೇಷ ಮಿಥ್ಯಾವಾದಿ ಅಂದರೆ ಎಷ್ಟರೇ ಇದ್ದಾರೆ ಗೊತ್ತ ಮಿಥ್ಯಾವಾದಿಗಳು ಸುಳ್ಳು ಹೇಳುವವರು ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚ ಸುಳ್ಳು ಅಂತ ಹೇಳುವವರು ಮಿಥ್ಯಾವಾದಿಗಳು ಸತ್ಯವಾದ ಪ್ರಪಂಚವನ್ನು ಸುಳ್ಳು ಅಂತ ಹೇಳಿದರೆ ಮಿಥ್ಯಾವಾದಿಗಳಾಗ್ತಾರೆ ಅವರು ಭಗವಂತನ ಗುಣಗಳನ್ನು ಇಲ್ಲ ನಿರ್ಗುಣ ಅಂತ ಹೇಳಿದರೆ ಅವರು ಮಿಥ್ಯಾವಾದಿಗಳಾಗ್ತಾರೆ ಭಗವಂತನಿಗೆ ಸುಂದರವಾದ ಸಾಕ್ಷಾತ್ ಮನ್ಮತ ಮನ್ಮತ ಅವನಿಗೆ ಆಕಾರವೇ ಇಲ್ಲ ಅಂತ ಹೇಳಿದರೆ ಅವರು ಮಿಥ್ಯಾವಾದಿಗಳಾಗ್ತಾರೆ ಹೀಗೆ ಮಿಥ್ಯಾವಾದಿಗಳು ಅಂತಂದರೆ ಪ್ರಪಂಚವನ್ನು ಸುಳ್ಳು ಅಂತ ಹೇಳತಕ್ಕಂತಹ ವಾದಿಗಳು ಮಿಥ್ಯಾವಾದಿಗಳು ಅವರಲ್ಲಿ ಪ್ರದ್ವೇಷ ಅಂತ ಹೇಳಿದರು ಮಿಥ್ಯಾವಾದಿಗಳಲ್ಲಿ ಯಾವತ್ತೂ ಸ್ನೇಹವನ್ನು ಬೆಳೆಸಬೇಡ ಅನ್ನೋದು ಯಾಕೆಂದರೆ ಭಗವಂತನ ಸೃಷ್ಟಿಯನ್ನೇ ಸುಳ್ಳು ಹೇಳಿದರೆ ಭಗವಂತನಲ್ಲಿಯೇ ದ್ವೇಷ ಅದು ಭಗವದ್ವೇಷಿಗಳ ಜೊತೆಗೆ ಸ್ನೇಹ ಅದು ಸಲ್ಲದು ಅವರಲ್ಲಿ ದ್ವೇಷವನ್ನೇ ನಾವು ಮಾಡಬೇಕಾದ್ತು ಅನ್ನುವಂಥದ್ದನ್ನು ದಾಸರು ನಮಗೆ ಎಚ್ಚರಿಸುತ್ತಾರೆ ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ಅಂತ ಮಿಥ್ಯಾವಾದಿಗಳಲ್ಲಿ ಅಂದರೆ ಪ್ರಪಂಚವನ್ನು ಸುಳ್ಳು ಅಂತ ಸಾರತಕ್ಕಂತಹ ಯಾವುದೇ ವಾದ ಯಾವುದೇ ವಿವಾದ ಅವರ ಜೊತೆಗೆ ರಾಜಿ ಮಾಡಿಕೊಳ್ಳಾಗುವುದಿಲ್ಲ ಮಿಥ್ಯಾವಾದಿಗಳಲ್ಲಿ ಅರ್ಥಾತ್ ಮಿಥ್ಯಾ ಅಂತ ಹೇಳತಕ್ಕಂತಹ ವಾದದಲ್ಲಿ ನಾವು ಪ್ರದ್ವೇಷ ದೃಢವಾದ ದ್ವೇಷವನ್ನು ಮಾಡಬೇಕಾದ್ದು ನನಗೆ ಇನ್ನೂ ನೆನಪಿದೆ ನಾನು ಅಧ್ಯಯನ ಮಾಡ್ತಾ ನಮ್ಮ ಗುರುಗಳು ಚಂದ್ರಿಕಾ ಪಾಠ ಹೇಳ್ತಿದ್ರು ಮೈಸೂರಲ್ಲಿ ನಾವು ಇದ್ದೆವು ಆ ಮೈಸೂರಲ್ಲಿರುವಾಗ ಅವರು ಪ್ರವಚನ ಮಾಡ್ತಾ ಅವರ ಪ್ರವಚನ ಹೀಗೆ ಇಂಥದ್ದೇ ಪ್ರವಚನ ಬರುತ್ತು ಅದಕ್ಕೆ ದಾಕ್ಷಿಣ್ಯ ಅಲ್ಲ ಇಲ್ಲ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಅವರು ಪ್ರವಚನ ಮಾಡುವವರವರು ಮೈತ್ರಿ ಪ್ರವಚನ ಮಾಡುವಾಗ ಅವರು ಒಂದು ಒಂದು ಸ್ಥಳ ಶಂಕರಾಚಾರ್ಯರು ಮಣಿವಂತ ಅಂತ ಹೇಳಿದರು ಅವರು ಮಿಥ್ಯಾವಾದಿಗಳವರು ಅವರು ಮಣಿವಂತ ದೈತ್ಯ ಅಂತ ಮದ್ವೇದದಲ್ಲಿ ಮಣಿವಂಜನೆಯಲ್ಲಿದ್ದ ವಿಷಯವನ್ನು ಹೇಳಿದರು ಅದು ಏನು ಅಂತಂದರೆ ಅಲ್ಲಿ ಪ್ರವಚನಕ್ಕೆ ಅದರ ಆ ಮೈಕ ಇಟ್ಟಿದ್ದರು ಆ ಮೈಕ ಅದು ಒಬ್ಬ ಪ್ರಿನ್ಸಿಪಾಲ್ರ ಮನೆಗೆ ಸರಿ ಕೇಳಿಸ್ತಿತ್ತು ಅವರೇನು ಇಲ್ಲಿ ಈ ಪ್ರವಚನಕ್ಕೆ ಬರಬೇಕಾಗಿಲ್ಲ ಅವರ ಮನೆಗೆ ಬೀಳ್ತಿತ್ತು ಅದು ಶಾರದಾ ಕಾಲೇಜ್ ಇರಬೇಕು ಅದರ ಪ್ರಿನ್ಸಿಪಾಲ್ರವ್ರು ಅವರ ಮನೆಗೆ ಈ ಶಬ್ದ ಕೇಳಿಸ್ತಿತ್ತು ಅವರು ಶೃಂಗೇರಿ ಮಠದ ಶಿಷ್ಯರು ಅವರೇ ಕಿವಿಗೆ ಪ್ರಿನ್ಸಿಪಾಲ್ರವರು ಅಂದರೆ ಅಲ್ಲಿ ಮೈಸೂರಿನಲ್ಲಿ ಪ್ರತಿಷ್ಠಿತರಾದವರು ಅವರಿಗೆ ರಾತ್ರಿ ನಿದ್ರೆ ಬರಲಿಲ್ಲ ಅಲ್ಲಿ ನಮ್ಮ ಸ್ವಾಮಿಗಳ ಶಿಷ್ಯರೆಲ್ಲ ಅಲ್ಲಿ ಇದ್ದರು ಅವರತ್ರ ಹೇಳಿದರು ನಿಮ್ಮ ಸ್ವಾಮಿಗಳು ಹೀಗೆ ಹೇಳ್ತಾರೆ ಇದು ಹೇಳ್ಬೋದಾ ಹೀಗೆ ಭಾರಿ ಅನ್ಯಾಯ ನಾನು ಭಾರಿ ನೋವಾಗಿ ಬಿಟ್ಟಿದೆ ನಾನು ಗಲಾಟೆ ಮಾಡ್ತೇನೆ ಶಿಷ್ಯರೆಲ್ಲ ಹೇಳಿದ್ರು ನೀವು ಗಲಾಟೆ ಯಾಕೆ ಮಾಡ್ತೀರಿ ಇಲ್ಲೇ ಇದ್ದಾರಲ್ಲ ಅವರ ಹತ್ರನೇ ಹೋಗಿ ಕೇಳಿ ಏನಾದರೂ ಸಮಸ್ಯೆ ಪರಿಹಾರ ಮಾಡ್ತಾರೆ ಅವರು ಬಂದು ಸ್ವಾಮಿಗಳ ಹತ್ರ ಹೇಳಿದರು ನಮಗೆ ಪಾಠ ಆಗ್ತಾ ಇತ್ತು ಅವಾಗ ಬಂದು ಆ ಶಿಷ್ಯರೆಲ್ಲ ಹೇಳಿದರು ಸ್ವಾಮಿ ಹೀಗೆ ಬಾಡಿ ಗಲಾಟೆ ಆಗಿದೆ ಮೈಸೂರಿನಲ್ಲಿ ನಿಮ್ಮ ಬಗ್ಗೆ ಈಗ ರೋಧ ಬಂದಿದೆ ಜಗಳ್ತಾರೆ ಬರ್ತಾರೆ ನಿಮ್ಮ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಸ್ವಾಮಿಗಳು ಹೇಳಿದರು ಭಾರಿ ಖುಷಿ ಆಯಿತು ನನಗೆ ಈ ಹುಲಿಗೆ ಹಸಿವೆ ಆಗಿದ್ದರೆ ಒಂದು ಜಿಂಕೆ ಸಿಕ್ಕಿದ್ರೆ ಹೇಗೆ ಹಾಗಾಯ್ತು ಅವರಿಗೆ ಭಾರಿ ಖುಷಿ ಪಟ್ಟರು ಅವರು ಆಯ್ತು ಬರಲಿ ತುಂಬ ಸಂತೋಷ ನಾನಾಗಿ ಹೋಗಬೇಕಿತ್ತು ಅವರಾಗಿ ಬರ್ತಾರೆ ಭಾರಿ ಖುಷಿ ಬಂದರು ಅವರು ಪ್ರಿನ್ಸಿಪಾಲ್ರು ಬಂದರು ಅವರು ಮುಖ ಕೆಂಪಾಗಿತ್ತು ಸ್ವಾಮಿಗಳ ಹತ್ರ ಕೇಳಿದ್ರು ಅವರು ಕೇಳಿದ್ದೆ ಮೊದಲು ಕೇಳಿದ್ದೆ ಹೀಗೆ ಅವರು ನಮಸ್ಕಾರನ ಮಾಡಲಿಲ್ಲ ಅವರಿಗೆ ಕೇಳಿದ್ದೆ ಹೀಗೆ ಅವರು ಸ್ವಾಮಿಗಳ ಹತ್ರ ನೀವು ಶಂಕರಾಚಾರ್ಯನ ಮಣಿಮಂತ ಅಂತ ಹೇಳಿದ್ರೆ ಹೇಗೆ ಹೇಳಿದ್ರಿ ಅಂತ ಕೇಳಿದ್ರು ಸ್ವಾಮಿಗಳು ಹೇಳಿದರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಾದರೆ ನನಗೆ ತುಂಬ ಮನಸ್ಸಲ್ಲಿ ಹಿಡಿಸಿಬಿಟ್ಟಿದ್ದದ್ದು ಅದು ಅವ್ರದ್ದು ವಾದದ ಕ್ರಮ ಬಹಳ ರೋಚಕವಾದ ಸ್ವಾಮಿಗಳು ಹೇಳಿದರು ನಿಮಗೆ ಶಂಕರಾಚಾರ್ಯ ಪರಿಚಯ ಉಂಟಾ ಅಂತ ಕೇಳಿದ್ರು ಯಥ ಪೆಟ್ಟು ನೋಡಿ ಅವರು ಗೊತ್ತುಂಟು ಅಂತೇಳಿದ್ರು ಶಂಕರಾಚಾರ್ಯ ಸಿದ್ಧಾಂತ ಗೊತ್ತುಂಟಾ ಅಂತ ಕೇಳಿದ್ರು ಗೊತ್ತು ಅಂತ ಒರಟಾಗೇ ಮಾತಾಡಿದ್ರು ಏನು ಸಿದ್ಧಾಂತ ಶಂಕರಾಚಾರ್ಯರದ್ದು ಅಂತ ಸ್ವಾಮಿಗಳು ಕೇಳಿದರು ಶಂಕರಾಚಾರ್ಯ ಸಿದ್ಧಾಂತ ಒಳ್ಳೆಯ ಸಿದ್ಧಾಂತ ಹೌದಪ್ಪ ಒಳ್ಳೆಯದು ಏನು ಒಳ್ಳೆಯ ಸಿದ್ಧಾಂತ ಸ್ವಲ್ಪ ನಮಗೆ ಹೇಳಿ ಶಂಕರಾಚಾರ್ಯ ಸಿದ್ಧಾಂತ ಎಲ್ಲ ಒಂದು ಅಂತ ಹೇಳದಕ್ಕ ಸಿದ್ಧಾಂತ ಐಕ್ಯ ಸಿದ್ಧಾಂತ ಭಾರಿ ಸಂತೋಷ ಒಂದು ಅಂದರೆ ಎಂಥದ್ದು ಅಂತ ಕೇಳಿದ್ರು ಒಂದು ಅಂದರೆ ಒಂದು ಅಂತ ಹೇಳಿದ್ರು ಎಲ್ಲರೂ ಒಂದು ಎಲ್ಲರೂ ಒಂದು ಅಂದರೆ ಎಲ್ಲ ಜೀವರಾಶಿಗಳು ಒಂದು ಶಂಕರಾಚಾರ್ಯ ಹೇಳಿದ್ದು ಹೌದಾ ಹೌದು ಅಂತ ಹೇಳಿದ್ರು ನೋಡಿ ಒಂದು ವಿಷಯ ನಿಮಗೆ ಹೇಳುತ್ತೇನೆ ಅಂತ ಸ್ವಾಮಿಗಳೇ ಹೇಳಿದ್ರು ಎಲ್ಲ ಜೀವರು ಒಂದಲ್ವಾ ಹೌದು ಮಣಿಮಂತ ಶಂಕರಾಚಾರ್ಯ ಅಲ್ಲ ಹೇಳಲಿಕ್ಕಲ್ಲ ಹೌದು ಹೇಳಲಿಕ್ಕೋ ಅಲ್ಲ ಯಾಕೆಂದ್ರೆ ಅವರೇ ಹೇಳಿದ್ದು ಎಲ್ಲರೂ ಒಂದು ಅಂತ ಅವರೇ ಹೇಳಿದ್ದಾರೆ ಅಂದ್ರೆ ಇಡೀ ಜಗತ್ತು ಒತ್ತಿನ ಸಿದ್ಧಾಂತ ಅಂದ ಎಲ್ಲ ಒಂದು ಅಂತ ಹೇಳುವಾಗ ಮಣಿಮಂತ ಶಂಕರಾಚಾರ್ಯ ಒಂದು ಅಂತ ಅಲ್ಲ ಹೇಳಿದರೆ ಅವರು ಹಿಂದೆ ಹೇಳಿದ ವಾಕ್ಯಕ್ಕೆ ವಿರುದ್ಧ ಹೌದು ಹೇಳಿದ್ರೆ ಸ್ವಾಮಿಗಳ ಉಪನ್ಯಾಸ ಕರೆಕ್ಟ್ ಅಂತ ಇದು ಎದ್ದುಕೊಂಡು ಹೋದವರು ಮತ್ತೆ ಬರಲೇ ಆಚೆ ಇದು ಸ್ವಾಮಿಗಳ ಅಂದರೆ ಅದರಲ್ಲಿ ಆಗ್ರಹ ಅದು ಒಳಗೆ ಇದ್ದದ್ರಿಂದ ಅಂತಹ ಉತ್ತರ ಬೋಲ್ಡ್ನೆಸ್ ಅದು ಹೇಳಬೇಕು ನೋಡಿ ನಮಗೆಲ್ಲ ಹೇಳಲಿಕ್ಕೆ ಅದು ಧೈರ್ಯ ಇಲ್ಲ ಅವರಿಗೆ ಅಂತಹ ಧೈರ್ಯ ಅದರ ಸಮರ್ಥನೆವಾದುವ ಕ್ರಮ ಅವರನ್ನು ಒಪ್ಪಿಸುವ ವೈಖರಿ ಅದ್ಭುತವಾದ್ದು ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ಹೀಗೆ ಅಲ್ಲ ನಮ್ಮ ದೇವರನ್ನು ಒಂದು ಅಂತ ಹೇಳಿದರೆ ಅಲ್ವಾ ಶಂಕರಾಚಾರ್ಯರ ಜೊತೆಗೆ ಮಣಿಮಂತನನ್ನು ಒಂದು ಹೇಳಿದರೆ ಅವರಿಗೆ ಸಿಟ್ಟುವಂತ ಭಗವಂತನನ್ನು ಒಂದು ಅಂತ ಹೇಳಿದರೆ ನಾವು ಹೇಗಿಲ್ಲ ಒಪ್ಪಿಕೊಳ್ಳೋದು ಮತ್ತೇನು ಮಾಡಬೇಕು ನಾವು ಪೂಜೆ ಮಾಡುವ ಸಕಲ ಕಲ್ಯಾಣ ಗುಣನಿಧಿಯಾದ ಭಗವಂತನನ್ನು ಒಬ್ಬ ಎಕ್ಕಶ್ಚಿತ್ ಮನುಷ್ಯ ಅಂತ ಹೇಳಿದರೆ ದುಷ್ಟನಿಗೆ ಐಕ್ಯವನ್ನು ಹೇಳಿದರೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಅಂದರೆ ಅವರಿಗೆ ಒಪ್ಪಿಕೊಳ್ಳಲಿಕ್ಕಾಗುವುದಿಲ್ಲ ನಾನೇ ಹ್ಯಾಂಗೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆದ್ದರಿಂದ ಮಿಥ್ಯಾವಾದ ಅದರಲ್ಲಿ ಪ್ರದ್ವೇಷ ನಮಗಿರಬೇಕು ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ಅಂದರೆ ಅವರ ಈ ಮಿಥ್ಯಾವಾದ ಏನಿದೆ ಕೆಟ್ಟ ಚಿಂತನೆ ನಮಗೆ ದ್ವೇಷ ಇರಬೇಕು ಎಂದೂ ಕೂಡ ರಾಜಿ ಪಂಚಾಯ್ತಿಗೆ ದೇವರು ಜೀವ ಒಂದು ದೇವರಲ್ಲಿ ನಮ್ಮ ಐಕ್ಯ ನೋಡಿ ನಮ್ಮ ಐಕ್ಯ ದೇವರಿಗೆ ನಾವು ಹೇಳಿದರೆ ನಮ್ಮ ಗುಣಧರ್ಮಗಳನ್ನೆಲ್ಲ ದೇವರಿಗೆ ಹೊರಿಸಿದಾಗ ಆಯಿತು ನಮ್ಮಲ್ಲಿ ಎಷ್ಟು ದೋಷಗಳಿವೆ ಆ ಎಲ್ಲ ದೋಷವನ್ನು ಕೂಡ ದೇವರ ಮೇಲೆ ಆರೋಪ ಮಾಡಿದಾಗ ಆಯಿತು ಅದನ್ನು ವಾದಿರಾಜರು ಹೇಳುತ್ತಾರೆ ಈಗ ನನಗೆ ಕಣ್ಣಿಲ್ಲ ದೇವ ನನ್ನ ಐಕ್ಯ ದೇವರಿಗೆ ಹೇಳಿದರೆ ದೇವರು ಕಾಣ ಅಂತಾಯ್ತು ದೇವರಿಗೆ ಕಣ್ಣಿಲ್ಲ ಅಂತ ಹೇಳಿದಾಗ ಆಯಿತು ನಾನು ಕುಂಟ ಕಾಲಿಲ್ಲದಿದ್ದವ ನನ್ನ ಐಕ್ಯ ದೇವರಿಗೆ ಹೇಳಿದರೆ ದೇವರಿಗೆ ಕಾಲಿಲ್ಲ ದೇವರನ್ನು ಪಂಗು ಅಂತ ಹೇಳಿದ ದೋಷ ಬರುವುದಿಲ್ವ ನಮ್ಮಲ್ಲಿ ಏನೇನು ದೋಷಗಳಿವೆ ಅದನ್ನೆಲ್ಲ ದೇವರಲ್ಲಿ ಆರೋಪಿಸಿದ ಮಹಾಪಾಪ ನಮಗೆ ಬರುತ್ತೆ ಅಂತ ವಾಜರಾಜರು ಹೇಳುತ್ತಾರೆ ಆದ್ರಿಂದ ಈ ಮಿಥ್ಯಾವಾದ ಐಕ್ಯವಾದ ಜಗತ್ತು ಸುಳ್ಳು ಅನ್ನುವ ವಾದ ವೇದ ವಾದಕ್ಕೆ ಅತ್ಯಂತ ವಿರೋಧಿಯಾದ್ದು ಅದರಿಂದರಲ್ಲಿ ಪ್ರದ್ವೇಷ ಅದರಲ್ಲಿ ನಮಗೆ ಇರಬೇಕಾದ್ದು ದಾಸರು ಎಚ್ಚರಿಸುತ್ತಾರೆ ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಒಮ್ಮೊಮ್ಮೆ ಅಲ್ಲ ನಿತ್ಯದಲ್ಲಿ ನಿತ್ಯವಾದದಲ್ಲಿ ನಮಗೆ ಪ್ರದ್ವೇಷ ಇರಬೇಕು ಎಷ್ಟು ಹೇಳ್ತಾರೆ ಅಂತ ಅಂದರೆ ನೋದ ಬಿಂದುಂ ನತಂಡುಲಂ ಅವೈಷ್ಣವಾಯ ದಾತವ್ಯಂ ನೋದಬಿಂದುಂ ನತಂಡುಲಂ ಒಂದು ಬಿಂದು ನೀರು ಕೊಡಬಾರ್ದು ತಂಡುಲ ಕೊಡಬಾರ್ದು ಯಾರಿಗೆ ಅಂತಂದರೆ ಅವೈಷ್ಣವಾಯ ಭಗವಂತನ ಪಾರಮ್ಯವನ್ನು ಯಾರು ಒಪ್ಪುವುದಿಲ್ಲ ಅಪರಾಧಿ ಅವನು ಅವನಿಗೆ ಏನು ಕೊಡಬಾರ್ದು ಇಷ್ಟು ಹೇಳುವಾಗ ನಮಗೆ ಹೊಟ್ಟೆ ಹೊರೆಯುತ್ತೆ ಅಂತದ್ರಿ ಮನುಷ್ಯತ್ವ ಬೇಕಾ ಬೇಡ ಈ ಮಾಧ್ವರಿಗೆ ಭಗವಂತನನ್ನು ಒಪ್ಪದಿದ್ದವರಿಗೆ ಒಂದು ಬಿಂದು ನೀರು ಕೊಡಬಾರದು ತಂಡಲ ಕೊಡಬಾರ್ದು ಅನ್ನ ಹಾಕಬಾರದು ಪಾತ್ರ ಪಾತ್ರ ವಿವೇಕ ಮಾಡಬಾರ್ದು ಅಂತ ಹೇಳ್ತೀರಿ ಅನ್ನದಾನ ಮಾಡುವಾಗ ಮತ್ತೆ ಹೇಳ್ತೀರಿ ಅವೈಷ್ಣವಾಯ ನ ನ ತಂಡಲಂ ಒಂದು ಬಿಂದು ನೀರು ಕೊಡಬಾರ್ದು ಒಂದಿಷ್ಟು ಅಕ್ಕಿ ಅನ್ನದಾನ ಮಾಡಬಾರ್ದು ನಿನ್ನೆ ಮುನ್ನೆ ಪೇಪರಲ್ಲೆಲ್ಲ ಬಂದಿದ್ದು ನೀವು ಓದಿರ್ಬೋದು ಯಾರವಾ ಚಟಲ್ದಿ ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಟರು ನೇಣು ಕಂಬಾ ಕೊಟ್ಟರು ನೇಣುಕಂಬದಲ್ಲಿ ಹಾಕಿ ನೇತಾಡಿಸಿದ್ರು ಯಾರಾದರೂ ಕಣ್ಣೀರು ಹಾಕಿದಿರ ತೆಗೆದರು ಕುತ್ತಿಗೆ ಕತೋ ಹಾರಿದ್ದು ಬಿಟ್ಟರು ಯಾರಾದರೂ ಮಾತಾಡಿದ್ರ ಇಲ್ಲ ಯಾಕೆ ಅವನು ತಪ್ಪು ಮಾಡಿದವ ಅನ್ಯಾಯ ಮಾಡಿದವ ಅಲ್ರಿ ಅನ್ಯಾಯ ಮಾಡಿ ನಿಮ್ಮ ಮನುಷ್ಯತ್ವ ಬೇಕಾಗವ ಮನುಷ್ಯತ್ವ ಇಲ್ಲ ನಿಮಗೆ ಒಬ್ಬ ಸಾಯ್ತಾನೆ ಅವನಿಗೆ ಗಲ್ಲಿಗೇರಿಸಬೇಡಿ ಅಂತ ಹೇಳಬೇಕ ಬೇಡ ಏ ಹೇಳೋದಿಲ್ಲ ತಪ್ಪು ಮಾಡಿದ್ದಾನೆ ಮಹಾ ಅನ್ಯಾಯ ಮಾಡಿದ್ದಾನೆ ಅತ್ಯಾಚಾರ ಮಾಡಿದ್ದಾನೆ ಅವನಿಗೆ ಗಲ್ಲು ಶಿಕ್ಷಣ ಕೊಡಬೇಕು ಇದು ಒಳ್ಳೆಯ ಪಾಠ ಇದು ಹಾಗೇ ಮಾಡಬೇಕು ಅಂತ ನಾವು ಸಾರಿದವರಿಗೆ ಭಗವಂತನಿಗೆ ಅಪಚಾರ ಆಯಿತು ಇದ್ಯಾಕೆ ಮರ್ತು ಅಲ್ವಾ ಭಗವಂತನ ಸರ್ವೋತ್ತಮತ್ವವನ್ನು ಒಪ್ಪದಿದ್ದವರು ಅವೈಷ್ಣವ ದೇವರು ನಮಗೆ ಇಷ್ಟು ಕೊಟ್ಟಿದ್ದಾರೆ ಇಷ್ಟು ಕೊಟ್ಟದ್ದನ್ನು ಮರೆತವರು ನಾವು ನಮಗೆ ವೈಷ್ಣವರಿಗೆ ಅರ್ಥಾತ್ ಭಗವಂತನ ಸರ್ವೋತ್ತಮತ್ವವನ್ನು ಒಪ್ಪದಿದ್ದವರಿಗೆ ನಾಸ್ತಿಕರಿಗೆ ನಾವು ಏನೂ ಕೊಡಬಾರದು ಅಂತ ಹೇಳಿದ್ರೆ ತಪ್ಪೇನಿದ್ರಲ್ಲಿ ನೋದ ಬಿಂದು ನ ಇದು ಸಮಾಜ ಒಪ್ಪಿರತಕ್ಕಂಥ ನಾಲ್ಕು ಜನ ವಿರೋಧ ಹೇಳಿದ್ರಲ್ಲಿ ಧಿಕ್ಕಾರ ಅಂತ ಹೇಳಿದ್ರು ಅವರಿಗೆ ನೇಣುಕಂಬ ಹಾಕಿದಾಗ ಆದರೆ ಲೆಕ್ಕಾಚಾರ ಮಾಡಿದರೆ ಕೊಟ್ಟದ್ದು ಸರಿ ಅಂತ ಹೇಳುವವರೇ ಜಾಸ್ತಿ ಹಾಗೆ ಭಗವಂತನ ವಿರೋಧಿಗಳಿಗೆ ನಾಸ್ತಿಕರಿಗೆ ಏನು ಕೊಡಬಾರದು ಅನ್ನುವ ಮಾತು ಇಲ್ಲಿ ಹೇಳುತ್ತಾನೆ ಯಾಕೆಂದರೆ ನಾವು ಕೊಡುವಾಗ ಅನುಸಂಧಾನ ಏನು ಅಯ್ಯೋ ಭಗವಂತನ ಭಕ್ತ ಒಳಗೆ ಭಗವಂತ ಇದ್ದಾನೆ ಅವನಿಗೆ ಕೊಡುವುದು ಅಂತ ನಮ್ಮ ಚಿಂತನೆ ನಮ್ದು ಏನು ಕೊಟ್ಟರೂ ಕೂಡ ಅದು ಕೊಡುವುದು ವ್ಯಕ್ತಿಗಲ್ಲ ಅದರ ಒಳಗಿದ್ದ ಶಕ್ತಿಗೆ ಅಂತ ನಮ್ಮ ಅನುಸಂಧಾನ ಅವನು ಭಗವಂತನನ್ನು ದ್ವೇಷ ಮಾಡುವವ ಅಂತಾದರೆ ಆ ಅಧಿಷ್ಠಾನದಲ್ಲಿ ಭಗವಂತನ ಆರಾಧನೆ ಮಾಡುವುದು ಹೇಗೆ ಇದು ನಮ್ಮ ಹಿರಿಯರ ಕಲ್ಪನೆ ಹಾಗಾಗಿ ಮಿಥ್ಯಾವಾದದಲ್ಲಿ ಪ್ರದ್ವೇಷ ಅದು ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನು ಇಹ ಎಂದು ನಿತ್ಯ ಚಿಂತನೆ ಮಾಡಬೇಕಂತೆ ಯಾರು ಹೀಗೆ ಚಿಂತನೆ ಮಾಡ್ತಾರೆ ಚಿಂತನೆ ಮಾಡಿ ಅವರವರ ಅಭಿಲಾಷೆಗಳ ಪೂರೈಸುವುದು ಮಹಾಯಜ್ಞ ಅದೇ ಹರಿಪೂಜೆ ಎಂತ ಇಷ್ಟು ದಾಸರು ಬಹಳ ಸ್ವಗತಾಗಿ ವಿವರಣೆ ಮಾಡಿದ್ದಾರೆ ಇಷ್ಟು ಹೇಳಿ ಪ್ರಕ್ರಿಯೆ ಕ್ರಿಯೆ ಪ್ರಕ್ರಿಯೆ ಕರ್ಮ ಅದನ್ನು ವಿವರಿಸುತ್ತಾರೆ ಕರ್ಮಗಳು ಕರ್ಮ ನಾವು ಮಾಡಬೇಕಾಗಿರ್ತಕ್ಕಂತಹ ಅನುಷ್ಠಾನಗಳು ಅದು ಮೂರು ರೀತಿಯಾದ ಕರ್ಮಗಳು ಅಂತ ವಿವರಣೆ ಮಾಡಿದ್ದಾರೆ ದೈಹಿಕ ದೈಶಿಕ ಕಾಲಿಕ ದಾಸರ ಭಾಷೆಯಲ್ಲಿ ನಾವು ಕೇಳಬೇಕು ದೈಹಿಕ ದೈಶಿಕ ಕಾಲಿಕತ್ರಯ ಗಹನ ಕರ್ಮಗಳುಂಟು ಇದರಲ್ಲೂ ವಿಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗಿ ಬೃಹತೀ ನಾಮಕ ಭಾರತೀಶನ ಮಹಿತ ರೂಪವನು ನೆನೆದು ಮನದಲಿ ಅಹರಹ ಭಗವಂತ ಗರ್ಪಿಸು ಪರಮ ಭಕ್ತಿಯಲಿ ಪರಮಭುತಿಯಲಿ ಗಹನ ಕರ್ಮಗಳುಂಟು ಇದು ಭಗವದ್ಗೀತೆಯ ಶಬ್ದ ಕರ್ಮಣೋ ಗಹನ ಗತಿ ನಮ್ಮ ದೇವರು ಹೇಳಿದಂತಹ ಮಾತು ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತ ಭಗವಂತ ಹೇಳತಕ್ಕ ಮಾತು ಯಾವುದು ಕರ್ಮ ಯಾವುದು ವಿಕರ್ಮ ಯಾವುದು ಅಕರ್ಮ ಜ್ಞಾನಿಗಳಿಗೆ ತೀರ್ಮಾನ ಮಾಡಲಿಕ್ಕಾಗಲಿಲ್ಲ ಅಂತ ಆದ್ರಿಂದ ಕರ್ಮಣೋ ಗಹನಾಗತಿ ಅಂತ ದೇವರು ಅದನ್ನು ಭಾರೀ ಮೇಲಕ್ಕೆತ್ತಿಟ್ಟಿದ್ದಾನೆ ಅರ್ಜುನನ ಪ್ರಶ್ನೆ ಅರ್ಜುನ ಏನು ಮಾಡಬೇಕು ಅಂತ ಕೇಳಿದಾಗ ದೇವರು ಆ ಕರ್ಮದ ಬಗ್ಗೆ ಎಷ್ಟು ಪೀಠಿಗೆಯಲ್ಲಿ ಭಾರೀ ಪ್ರಶಂಸನೆ ಮಾಡಿದ ಕವಯೋಪ್ಯತ್ರ ಮೋಹಿತ ಕರ್ಮಣ ಗಹನ ಗತಿ ದಾಸ್ಟ್ರ್ ಅದೇ ಸತ್ತ ನಮ್ಮ ಬಂದಿಟ್ರು ಗಹನ ಕರ್ಮಗಳು ಗಹನ ಗಹನ ಅಂದರೆ ಆಳವಾದ ಕರ್ಮ ಬರೀ ಆಳವಾಗಿ ನಾವು ಚಿಂತನೆ ಮಾಡಬೇಕಾದ ಅಂಶ ಕರ್ಮ ಮಾಡಬೇಕು ಸತ್ಯ ಆ ಕರ್ಮದ ಹಿನ್ನೆಲೆಯಲ್ಲಿ ಸರಿಯಾದ ಎಚ್ಚರ ನಮಗೆ ಇರಬೇಕಾದ ಗಹನ ಕರ್ಮಗಳುಂಟು ಯಾವುದು ಕರ್ಮಗಳು ಮೂರು ರೀತಿಯಾದ ಕರ್ಮ ಅಂತ ಹೇಳಿದರು ದೈಹಿಕ ದೈಶಿಕ ಕಾಲಿಕ ಮೂರು ರೀತಿಯಾದಂತಹ ಕ್ರಿಯೆಗಳು ಮೂರು ರೀತಿಯಾದ ಕರ್ಮಗಳು ದೈಹಿಕ ದೇಹಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳು ಒಂದೊಂದು ದೇಹಕ್ಕೆ ಸಂಬಂಧಪಟ್ಟ ಕರ್ಮಗಳು ಒಂದೊಂದು ರೀತಿಯಾಗಿರ್ತದೆ ದೈಶಿಕಾಂತ್ ದೇಶಕ್ಕೆ ಸಂಬಂಧಪಟ್ಟ ಕರ್ಮಾಚರಣೆಗಳು ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯಾದಂತಹ ಕರ್ಮಾಚರಣೆಗಳು ಕಾಲಿಕಾಂತ್ ಕಾಲಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕರ್ಮಾಚರಣೆಗಳು ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾಗಿರತಕ್ಕಂತಹ ಕರ್ಮಗಳು ಹೀಗೆ ಮೂರು ರೀತಿಯಾದಂತಹ ಗಹನವಾಗಿರತಕ್ಕಂತಹ ಕರ್ಮದ ಆಚರಣೆಯ ಪದ್ಧತಿ ಅದರಲ್ಲಿ ಕಾಲಿಕ ಕಾಲಿಕ ಅಂದರೆ ಕಾಲಕ್ಕೆ ಸಂಬಂಧಪಟ್ಟದ್ದು ಒಂದೊಂದು ಋತುವಿನಲ್ಲಿ ಒಂದೊಂದು ನಿನ್ನೆ ಒಂದು ಮುಗಿಯಿತು ಅಧಿಕ ಮಾಸ ಅಂದ್ರೆ ಅದೊಂದು ಕಾಲ ಕಾಲಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಅಧಿಕ ಅದರ ಫಲವೂ ಅಧಿಕ ಕರ್ಮಾಚರಣೆಯೂ ಅಧಿಕ ಅದು ಎಷ್ಟು ಒಂದು ವರ್ಷ ಇಡೀ ವಿಷ್ಣು ಪಂಚಕ ಮಾಡಬೇಕು ಮಾಡಲಿಕ್ಕಾಗುವುದಿಲ್ಲ ಆವಾಗ ಈ ಅಧಿಕ ಮಾಸದಲ್ಲಿ ಒಂದು ತಿಂಗಳು ಐದು ಉಪವಾಸ ಮಾಡಿದರೆ ಒಂದು ವರ್ಷ ಉಪವಾಸ ಮಾಡಿದಷ್ಟು ಪುಣ್ಯ ಎಷ್ಟು ಖುಷಿಯಾಯಿತು ನೋಡಿ ಇನ್ನೊಂದು ಮೂವತ್ತ್ ಮೂರು ತಿಂಗಳು ಕಾಯಬೇಕು ಮತ್ತೆ ಆಮೇಲೆ ಪುನಃ ಮಾಡಲಿಕ್ಕಾಗತ್ತೆ ಒಂದು ತಿಂಗಳು ಮಾಡಿದರೆ ಒಂದು ವರ್ಷದ ವಿಷ್ಣು ಪಂಚಕ ಮಾಡಿದಷ್ಟು ಪುಣ್ಯ ಇದು ಕಾಲಕ್ಕೆ ಸಂಬಂಧಪಟ್ಟಂತಹ ವೈಶಿಷ್ಟ್ಯ ಒಂದು ಕಾಲದಲ್ಲಿ ಒಂದು ಕರ್ಮಾಚರಣೆಗೆ ಭಾರೀ ಫಲ ಅಂತೆ ನಮ್ಮ ದೇವರು ಕೃಷ್ಣ ಪುರುಷೋತ್ತಿನ ದೇವರು ಹನ್ನೆರಡು ವರ್ಷದ ಯಜ್ಞ ಮಾಡಿದರಂತೆ ನೀವು ಆಲೋಚನೆ ಮಾಡಿ ಹನ್ನೆರಡು ವರ್ಷದ ಯಜ್ಞ ಹನ್ನೆರಡು ವರ್ಷದ ಯಜ್ಞ ಅಂತಂದರೆ ವರ್ಷಕ್ಕೊಂದು ಯಜ್ಞ ಅಲ್ಲ ಹನ್ನೆರಡು ವರ್ಷ ಒಂದು ಪ್ರಾರಂಭ ಆಗಿ ಹನ್ನೆರಡು ವರ್ಷದ ತನಕ ಅದು ಮಾಡಬೇಕು ಹನ್ನೆರಡನೇ ವರ್ಷಕ್ಕೆ ಪೂರ್ಣ ಆಗಿ ಅಂತ ಆ ಯಜ್ಞ ಮಾಡಬೇಕು ಅಂತ ನಮ್ಮ ದೇವರು ತೀರ್ಮಾನ ಮಾಡಿದಂತೆ ಯಜ್ಞ ಪ್ರಾರಂಭ ಮಾಡಿದ ನೀವು ನೋಡಿ ಅದು ಕೃಷ್ಣದೇವರದು ಕೂತಲ್ಲಿ ಕೂಡುವ ದೇವರಲ್ಲ ಪುರಸ್ವತೆ ಇಲ್ಲ ಓಡ್ತಾ ಓಡ್ತಾ ಓಡ್ತಾ ಇರುವವರು ಒಂದು ಕಡೆ ಪುರಸ್ವತಿಲ್ಲ ಆ ದೇವರು ಹನ್ನೆರಡು ವರ್ಷದ ಯಜ್ಞ ಪ್ರಾರಂಭ ಮಾಡಿದರು ಹನ್ನೆರಡು ವರ್ಷದ ಯಜ್ಞ ದೇವರು ಹೇಳಿದ ಪುರೇತರ ಹತ್ರ ಪುರೇತರೇ ಎಂಥದು ಹನ್ನೆರಡು ವರ್ಷದ ಯಜ್ಞ ಏನು ಹನ್ನೆರಡು ಗಂಟೆಯಲ್ಲಿ ಮುಗೀಬೇಕು ಅಂತ ದೇವರು ಹೇಳಿದಂತೆ ಇದು ಹೇಗೆ ಮಾಡಿದ ಹನ್ನೆರಡು ವರ್ಷದ ಯಜ್ಞ ಹನ್ನೆರಡು ಗಂಟೆಯಲ್ಲಿ ಮುಗಿದು ಹೇಗೆ ದಿನಾರ್ಧ ಮಾತ್ರತಃ ಅರ್ಧ ದಿನದೊಳಗೆ ಮುಗೀಬೇಕು ದೇವರು ಹೇಳಿದ ಹೋಮ ಮಾಡುವ ಕೆಲಸ ನಿಮ್ಮದು ಅದು ಹನ್ನೆರಡು ಗಂಟೆಯಲ್ಲಿ ಹನ್ನೆರಡು ವರ್ಷ ಮಾಡುವ ಕೆಲಸ ನಂದು ಅಂತ ಹೇಳಿದ ಹಂತ ಮಾಡ್ತೇನೆ ನನಗೇನು ನಮ ದೇವರು ಹೇಳಿದ ಹನ್ನೆರಡು ವರ್ಷ ಅಂದರೆ ಏನು ಅದು ಬೇರೆ ಬೇರೆ ವರ್ಷಗಳಿವೆ ಚಂದ್ರನನ್ನಿಟ್ಟುಕೊಂಡು ತಿಂಗಳು ಅಂತ ಲೆಕ್ಕ ಮಾಡಿ ಲೆಕ್ಕ ಮಾಡ್ದಕ್ಕ ವರ್ಷ ಇನ್ನೊಂದು ವರ್ಷ ಇದೆ ರಾಶಿಂ ರಾಶಿಂಚ ಬತ್ಸರಂ ಒಂದು ವರ್ಷ ಅಂದರೆ ನಮ್ಮ ಈ ಖಗೋಳದಲ್ಲಿ ಬೃಹಸ್ಪತ್ಯಾಚಾರ್ಯರು ಗುರು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗಬೇಕಾದರೆ ಒಂದು ವರ್ಷ ಬೇಕು ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿ ಹೋಗಬೇಕಾಗಿದ್ದರೆ ಒಂದು ತಿಂಗಳು ಬೇಕು ಸಂಕ್ರಮಣ ಮೇಷ ಸಂಕ್ರಮಣ ವೃಷಭ ಸಂಕ್ರಮಣ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿ ಹೋಗಬೇಕಾಗಿದ್ದರೆ ಸುಮಾರು ಒಂದು ತಿಂಗಳು ಚಂದ್ರ ಅವನು ಎರಡು ಚಿಲ್ಲರೆ ದಿನದಲ್ಲಿ ಅಂದರೆ ಚಂದ್ರ ತಿರ್ಗಾಡ್ತಾ ಒಂದು ರಾಶಿಯಿಂದ ಒಂದು ರಾಶಿಗೆ ತಿರ್ಗಾಡ್ತಾ ಇರ್ತಾನೆ ಹಾಗೆಯೇ ಬೃಹತ್ಪತ್ಯ ಶನಿ ತಿರುಗಬೇಕು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗಬೇಕಾದರೆ ಅದೆಲ್ಲ ಗೊತ್ತು ಎಲ್ರಿಗೂ ಸಾಡೆ ಸಾತ್ ಎಲ್ರಿಗೂ ಗೊತ್ತು ಹಾ ಶನಿಯ ಪರಿಚಯ ಇಲ್ಲಿದ್ದವರು ಯಾರೂ ಇಲ್ಲ ನಾನು ಅದರ ಬಗ್ಗೆ ಹೇಳಬೇಕಾಗಿಲ್ಲ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗಬೇಕಾದರೆ ಎರಡೂವರೆ ವರ್ಷ ಬೇಕವನು ಶನೈರ ಹೆಸರೇ ಹಾಗೆ ಶನೈಚರ ನಿಧಾನ ಹೋಗುವವ ವೆರಿ ಸ್ಲೋವೆಸ್ಟ್ ಶನೈಶ್ಚರ ನಿಧಾನವಾಗಿ ಹೋಗುವವ ಎರಡೂವರೆ ವರ್ಷ ಬೇಕು ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಸಾಡೆ ಸಾತ್ ಸಾಡೆ ಸಾತ್ ಅಂದರೆ ಏಳುವರೆ ಅಂತ ಅದಕ್ಕೆ ಅರ್ಥ ಸಾಡೆ ಸಾತ್ ಅಂದರೆ ಅರ್ಥ ಅಷ್ಟು ಹಿಂದಿ ಶಬ್ದ ಅದು ಅದಕ್ಕೆ ಅರ್ಥ ಏಳುವರೆ ಅಂತ ಏಳುವರೆ ಅಂದರೆ ಎಂತದು ಶನಿ ಏಳುವರೆ ವರ್ಷ ಬೇಕು ಅವನಿಗೆ ಎಲ್ಲಿ ಹೋಗ್ಲಿಕ್ಕೆ ನಮ್ಮ ಜಾತಕದ ಚಂದ್ರ ಇರತಕ್ಕಂತಹ ರಾಶಿ ಅದಕ್ಕಿಂತ ಹಿಂದೆ ಎರಡೂವರೆ ವರ್ಷ ಆ ರಾಶಿಯಲ್ಲಿ ಎರಡೂವರೆ ವರ್ಷ ಮುಂದಿನ ರಾಶಿಯಲ್ಲಿ ಎರಡೂವರೆ ವರ್ಷ ಪುನರ್ವಸು ನಕ್ಷತ್ರ ಅಂತಾದರೆ ಮಿಥುನ ರಾಶಿ ಅದರ ಹಿಂದೆ ವೃಷಭ ರಾಶಿಯಲ್ಲಿ ಎರಡೂವರೆ ವರ್ಷ ಮಿಥುನ ರಾಶಿಯಲ್ಲಿ ಎರಡೂವರೆ ವರ್ಷ ಕರ್ನಾಟಕದಲ್ಲಿ ಎರಡೂವರೆ ವರ್ಷ ಸೇರಿದರೆ ಏಳುವರೆ ವರ್ಷ ಇದು ಸಾಡೆ ಸಾತು ಅಂತ ಹೇಳೋದು ಚಂದ್ರ ಶನಿ ಒಂದು ರಾಶಿಯಿಂದ ಒಂದು ರಾಶಿ ಹೋಗಬೇಕಾದರೆ ಎರಡೂವರೆ ವರ್ಷ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿ ಹೋಗಬೇಕಾಗಿದ್ದರೆ ಒಂದು ವರ್ಷ ಬೇಕು ಸಿಂಹದಲ್ಲಿ ಗುರು ಇದ್ದಾಗ ಗೋದಾವರಿ ಪುಷ್ಕರ ಕನ್ಯಾದಲ್ಲಿ ಗುರು ಇರುವಾಗ ಕೃಷ್ಣಾ ಪುಷ್ಕರ ಇನ್ನೀಗ ಇಲ್ಲಿವರೆಗೆ ಗೋದಾವರಿ ಪುಷ್ಕರ ಇದ್ದು ಇನ್ನು ಕೃಷ್ಣ ಪುಷ್ಕರ ಎರಡೂ ಆಂಧ್ರದಲ್ಲಿಯೇ ಗೋದಾವರಿಯು ಆಂಧ್ರದಲ್ಲಿದ್ದಾಳೆ ಕೃಷ್ಣೆಯೂ ಆಂಧ್ರದಲ್ಲಿ ಇರ್ತಾಳೆ ಕರ್ನಾಟಕದಲ್ಲಿ ಇಲ್ಲ ಅಂತಲ್ಲ ಅಲ್ಲಿ ಇರ್ತಾಳೆ ಅಂತ ಪುಷ್ಕರ ಬರಬೇಕಾಗಿದ್ದರೆ ಸಿಂಹದಲ್ಲಿ ಗುರು ಇದ್ದಾಗ ಕನ್ಯಾದಲ್ಲಿ ಗುರು ಇದ್ದಾಗ ಅಂದರೆ ಒಂದು ರಾಶಿಯಿಂದ ಒಂದು ರಾಶಿ ಹೋಗಲಿಕ್ಕೆ ಒಂದೊಂದು ವರ್ಷ ಬೃಹಸ್ಪತಿಗೆ ಬೇಕು ಈಗ ನಮ್ಗೆ ಗೊತ್ತಾಯ್ತು ಈಗ ನಮ್ಮ ದೇವರು ಹನ್ನೆರಡು ವರ್ಷದ ಯಜ್ಞ ಪ್ರಾರಂಭ ಮಾಡಿದ ಹನ್ನೆರಡು ವರ್ಷದ ಯಜ್ಞ ಆಗಬೇಕು ಒಂದು ದಿವಸದಲ್ಲಿ ಆಗಬೇಕು ನಮ್ಮ ದೇವರು ಫೋನ್ ಮಾಡಿ ಹೇಳ್ದ ಬೃಹಸ್ಪತ್ಯಾಚಾರ್ಯರಿಗೆ ನನ್ನ ಯಜ್ಞ ಪ್ರಾರಂಭ ಆಯಿತು ಬೃಹಸ್ಪತ್ಯಾಚಾರ್ಯ ಕೇಳಿದರೆ ಏನಾಗಬೇಕು ಅಂತ ನನಗೆ ಹನ್ನೆರಡು ಗಂಟೆಯಲ್ಲಿ ಹನ್ನೆರಡು ವರ್ಷ ಆಗಬೇಕು ಅಷ್ಟೇ ಅಲ್ವಾ ಬೃಹಸ್ಪತ್ಯಾಚಾರ ಓಡಿತು ಜೋರಾಗಿ ಓಡಿತು ಒಂದು ವರ್ಷ ಅಲ್ಲ ಒಂದು ಗಂಟೆಯಲ್ಲಿ ಒಂದು ರಾಶಿಗೆ ಹೋದರು ಹನ್ನೆರಡು ರಾಶಿಗೆ ಬಂದರು ಹನ್ನೆರಡು ಗಂಟೆ ಆಯಿತು ನಮ್ಮ ದೇವರು ಹೇಳಿದ ಬೃಹಸ್ಪತ್ಯಾಚಾರ ಪುರೈತರ ಹತ್ರ ವರ್ಷ ಆಯಿತು ಎಷ್ಟು ಸುಲಭ ನೋಡಿ ಹನ್ನೆರಡು ವರ್ಷ ಆಗುವುದು ಹೇಗೆ ಅಂತಂದರೆ ಬೃಹಸ್ಪತ್ಯಾಚಾರ್ಯರು ಹನ್ನೆರಡು ರಾಶಿಯಲ್ಲಿ ಗರ ಗರ ಗರ ಗರಾ ಗರ ತಿರುಗಿದರು ಹನ್ನೆರಡು ವರ್ಷ ಆಯಿತು ಕೃಷ್ಣನ ಯಜ್ಞ ಮುಗಿಯಿತು ಏನಿದ್ರಿಂದ ವರ್ಷ ಉಪವಾಸ ಮಾಡೋರ್ದೆಲ್ಲ ದೀಕ್ಷೆ ಎಲ್ಲ ಇತ್ತು ನಮ್ಮ ದೇವರು ಹನ್ನೆರಡು ಗಂಟೆಯಲ್ಲಿ ಫಲ ಕೊಟ್ಟಂತೆ ಹನ್ನೆರಡು ವರ್ಷದ ಫಲ ಏನು ಆಗಬೇಕಿತ್ತು ಸೇ ಸಾಧನೆ ಹನ್ನೆರಡು ಗಂಟೆಯಲ್ಲಿ ಮುಗಿಯಿತು ನಮ್ಮ ಬಾಯಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆಗಿತ್ತು ಅಯ್ಯೋ ನಾನು ಆವಾಗ ಇದ್ರೆ ಹನ್ನೆರಡು ಗಂಟೆಯಲ್ಲಿ ಉಪವಾಸ ಮಾಡಿದ್ರೆ ಹನ್ನೆರಡು ವರ್ಷ ಶುದ್ಧೋಪವಾಸ ಮಾಡಿದ ಪುಣ್ಯ ನನಗೆ ಬರ್ತಿತ್ತಲ್ಲ ಚಿಸ್ಸಾಯ್ತಲ್ಲ ಅನ್ನೋ ಏನು ಬೇಜಾರು ಬೇಡ ಇನ್ನೊಂದು ಸದ ಕೃಷ್ಣ ಅವತಾರ ಮಾಡಿದಾಗ ಯಜ್ಞದಲ್ಲಿ ನಾವು ಭಾಗವಹಿಸೋಣ ಇದ್ರೆ ಬಂದ್ರೆ ಇದು ಕಾಲಿಕ ಅಂದ್ರೆ ಹೀಗೆ ಕಾಲಿಕ ಅಂತಂದ್ರೆ ಆ ಹನ್ನೆರಡು ಗಂಟೆಯಲ್ಲಿ ಹನ್ನೆರಡು ರಾಶಿಗಳಲ್ಲಿ ಬೃಹಸ್ಪತ್ಯಾಚಾರ ಸಂಚಾರ ಮಾಡಿದ್ರಿಂದ ಹನ್ನೆರಡು ವರ್ಷದಲ್ಲಿ ಎಷ್ಟು ಪುಣ್ಯ ಬರಬೇಕೋ ಅಥವಾ ಹನ್ನೆರಡು ಗಂಟೆಯಲ್ಲಿ ಬಂತಲ್ಲ ಇದು ಕಾಲಿಕ ಸಕಾಲಿಕವಾದ್ದು ಆ ಕಾಲದಲ್ಲಿ ಬರತಕ್ಕಂಥದ್ದು ಅಂದರೆ ಒಂದೊಂದು ಕಾಲದಲ್ಲಿ ನಮ್ಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಫಲವನ್ನು ಪಡೆಯಲಿಕ್ಕಾಗುತ್ತೆ ಮಾಘ ಮಾಸ ಬಂತು ಆ ಕಾಲದಲ್ಲಿ ಚಳಿಯಲ್ಲಿ ಗಂಗೆಯಲ್ಲಿ ಐಸ್ ನೀರಲ್ಲಿ ಸ್ನಾನ ಮಾಡಿದರೆ ಭಾರೀ ಪುಣ್ಯ ಮನೆಯೊಳಗಲ್ಲ ಮನೆಯ ಹೊರಗೆ ಹೋಗಿ ಸ್ನಾನ ಮಾಡಬೇಕು ಇದ್ರೆ ಪೈಪ್ ಕನೆಕ್ಷನ್ ಕೊಟ್ಟು ಅದಕ್ಕೆ ಮತ್ತೆ ಬಿಸ್ನೀರು ಟ್ಯಾಂಕ್ ಕನೆಕ್ಷನ್ ಕೊಟ್ಟು ಏ ನಾನು ಗಂಗಾ ಸ್ನಾನ ಅಂತ ಅದೆಲ್ಲ ಆಗುದಿಲ್ಲ ಅಲ್ಲಿ ಹೊರಗೆ ಹೋಗಿ ಅದು ಪ್ರಯಾಗಕ್ಕೋ ಬದರಿಗೋ ಹೋಗಿ ಅಲ್ಲಿ ಹೋಗಿ ಗಂಗೆಯಲ್ಲಿ ಮುಳುಗಬೇಕು ಕಾಲಿಕವತ್ತು ಆ ಸ್ನಾನಕ್ಕೆ ಬಾರಿ ಮಹತ್ವ ಅಲ್ಲಿ ಆ ಕಾಲದಲ್ಲಿ ಸ್ನಾನ ಮಾಡಬೇಕಾದ್ರು ಸ್ನಾನ ಎಷ್ಟು ಹೊತ್ತಿಗೂ ಮಾಡ್ತೀವಿ ಬ್ರಾಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಇದೆಲ್ಲ ಕಾಲಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಇಂತಹ ಕಾಲದಲ್ಲಿ ಇದನ್ನು ಮಾಡಬೇಕಾದ್ತು ಉಪವಾಸ ಮಾಡಬೇಕು ನಮಗೆ ಏಕಾದಶಿ ಮಾಡಲಿಕ್ಕಾಗಲಿಲ್ಲ ಯಾವುದೋ ಒಂದು ಬಸ್ ಕಾದ ಕಾದ ಕಾದ ಕಾದ ಬಸ್ ಬರಲಿಲ್ಲ ರಾತ್ರಿ ಆಯಿತು ರೀ ನನಗೆ ಉಪವಾಸ ಇವತ್ತೇ ಏಕಾದಶಿ ಅದಾಗುವುದಿಲ್ಲ ಏಕಾದಶಿ ದಿವಸ ಉಪವಾಸ ಮಾಡಬೇಕು ಹೊರತು ಬಸ್ ಸಿಗಲಿಲ್ಲ ನನ್ನ ಕಾದು ಕಾದು ಉಪವಾಸ ಆಗುವೆ ಅದು ಏಕಾದಶಿ ಇವನು ಉಪವಾಸದ ದಿವಸ ಏಕಾದಶಿ ಬರುವುದಿಲ್ಲ ಏಕಾದಶಿ ದಿವಸ ನಾವು ಮಾಡಬೇಕಾದ ಉಪವಾಸ ಅಂದ್ರೆ ಆ ಕಾಲಕ್ಕೆ ಏಕಾದಶಿ ದಿವಸದ ಕಾಲಕ್ಕೆ ಅಷ್ಟು ಮಹತ್ವ ಎಷ್ಟು ಹೇಳ್ತಾರೆ ಆಚಾರ್ಯರು ಅಂತಂದ್ರೆ ಏಕಾದಶಿ ಉಪವಾಸಕ್ಕಿಂತಲೂ ಕೂಡ ದಶಮಿ ಬಿದ್ದವಾಗದೇ ಇದ್ದ ಏಕಾದಶಿ ಮಾಡಬೇಕು ಅಂತ ಹೇಳ್ತಾರೆ ದಶಮಿ ಸಂಪರ್ಕ ಇಲ್ಲದಿದ್ದ ಏಕಾದಶಿ ಅಂದರೆ ಆ ಕಾಲಕ್ಕೆ ಅಷ್ಟು ಮಹತ್ವ ಅದು ತಿಥಿಗೆ ಅಷ್ಟು ಮಹತ್ವ ಅದು ಮುಹೂರ್ತಕ್ಕೆ ಅದು ಬ್ರಾಹ್ಮ ಮುಹೂರ್ತದಲ್ಲಿ ಮಾಡಬೇಕು ಸೂರ್ಯೋದಯಕ್ಕಿಂತ ಮುಂಚೆ ಅಡುಗೆ ಕೊಡಬೇಕು ಆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕರ್ಮಗಳು ಅದೆಲ್ಲ ಕಾಲಿಕವಾದ್ದು ತುಂಬ ಇದೆ ಇಂಥದ್ದು ಕಾಲಿಕ ಅಂತ ದೈಶಿಕ ಅಂತ ದೈಶಿಕ ಅಂದರೆ ದೇಶಕ್ಕೆ ಸಂಬಂಧಪಟ್ಟದ್ದು ಒಂದೊಂದು ದೇಶಕ್ಕೆ ನಾವು ಒಂದೊಂದು ರೀತಿ ದೇಶ ಅಂದರೆ ಮತ್ತೆ ನಮ್ಮದೇ ದೇಶ ಕರ್ಮಭುಬಿ ಭಾರತ ನಾಮ ಇಲ್ಲಿ ಒಂದೊಂದು ದೇಶಕ್ಕೆ ಹೋದಾಗ ನಮ್ದು ಒಂದೊಂದು ರೀತಿಯಾದಂತಹ ಕರ್ಮಾಚರಣೆಗಳಿರ್ತೇವೆ ನಾವು ಅದಕ್ಕೆ ಕೇಳ್ತೇವೆ ಇಲ್ಲಿ ಏನು ವೈಶಿಷ್ಟ್ಯ ಇಲ್ಲಿ ಏನು ಮಾಡಬೇಕಾದ್ದು ಅಂತ ನಾವು ಕೇಳ್ತೇವೆ ಆವಾವ ದೇಶದಲ್ಲಿ ನಾವು ಆಚರಣೆ ಮಾಡಬೇಕಾದ್ರು ಬದರಿಗ ಹೋಗ್ತೇವೆ ಗಯೆಗೆ ಹೋಗ್ತೇವೆ ನಾವೇನು ಮಾಡಬೇಕಾದ್ದು ಬದರಿಗೇ ಹೋದರೆ ಅಲ್ಲಿ ಬ್ರಹ್ಮ ಕಪಾಲ ಇದೆ ಅಲ್ಲಿ ಪಿಂಡ ಪ್ರದಾನ ಮಾಡಬೇಕಾದ್ತು ಗಯೆಗೆ ಹೋಗ್ತೇವೆ ಅಲ್ಲಿ ಪಿಂಡ ಪ್ರದಾನ ಮಾಡಬೇಕಾದ್ದು ಪಿಂಡಪ್ರದಾನ ಅಂತ ಹೇಳಿದಾಗ ಒಂದು ಮಾತಂತೂ ನಾವು ನೆನಪಿಟ್ಟುಕೊಳ್ಳಬೇಕು ಪಿಂಡ ಅಂತಂದರೆ ಅದು ಹೇಳುವಾಗಲೂ ನಮ್ಮ ಬಾಯಲ್ಲಿ ಆಗಿರ್ತದೆ ಪಿಂಡ ಅದು ಅಂತ ಎಲ್ಲಿಯಾದರೂ ಅನ್ನ ಗಟ್ಟಿಯಾದರೆ ತಿನ್ಲಿಕ್ಕಾಗದಿದ್ರೆ ಇದೇನು ಪಿಂಡನ ಅಂತ ಕೇಳುತ್ತೇನೆ ಅದು ಅಂದರೆ ಉಪಯೋಗಕ್ಕೆ ಬಾರದಿದ್ದದು ಪಿಂಡ ಅಂತ ಆಗಿಬಿಟ್ಟಿದೆ ಇವಾಗ ಪಿಂಡಪ್ರಧಾನ ಅಂದರೆ ಹಾಗೆ ಒಂದು ಅನ್ನದ ಮುದ್ದೆ ನಿಷ್ಠಿ ಹಿಡಿದಕ್ಕೆ ಪಿಂಡಪ್ರದಾನ ಇದು ಪಾರಿಭಾಷಿಕ ಶಬ್ದ ಪಿಂಡ ಅಂತ ಪಿಂಡ ಅಂದರೆ ಇದೇ ಈ ಶರೀರವೇ ಪಿಂಡ ಪಿಂಡ ಪ್ರಧಾನ ಅಂದರೆ ಈ ಶರೀರವನ್ನು ಸಮರ್ಪಣೆ ಮಾಡಬೇಕು ಅಂತ ಅದಕ್ಕೆ ಅರ್ಥ ಅಂದರೆ ಸಾಯ್ಬೇಕು ಅಂತ ಅದಕ್ಕೆ ಅರ್ಥ ಅಲ್ಲ ಪಿಂಡಪ್ರಧಾನ ಅಂದರೆ ಶರೀರವನ್ನು ಒಪ್ಪಿಸಬೇಕು ನಮ್ಮ ಹಿರಿಯರಿಗೆ ಆಗ ಸಂತೋಷ ಪಡ್ತಾರೆ ಅಂತ ಈ ಪಿಂಡಾಂಡ ಏನಿದೆ ಅದನ್ನು ಸಮರ್ಪಣೆ ಮಾಡುವ ಕ್ರಮ ಹೇಗೆ ಅಂದರೆ ಸಾಷ್ಟಾಂಗ ಪ್ರಣಾಮ ಮಾಡುವಂಥದ್ದು ಇದು ನಿಮ್ಮಿಂದ ಬಂದದ್ದು ನಿಮಗೆ ಅರ್ಪಿತ ಅಂತ ಇದು ಪಿಂಡಪ್ರಧಾನ ಅಂದರೆ ಇಲ್ಲಿ ಚಿಂತನೆ ಅವರ ಮೂಲಕ ಭಗವಂತನಿಗೆ ಒಪ್ಪಿಸುವಂಥದ್ದು ಇದು ದೈಹಿಕವಾದ ಸ್ನಾನ ಇರಬಹುದು ಪಿಂಡ ಪ್ರಧಾನ ಇರಬಹುದು ಅರ್ಚನೆಗಳಿರಬಹುದು ಅವಾವ ದೇಶಕ್ಕೆ ಸಂಬಂಧಪಟ್ಟಿರತಕ್ಕಂಥದು ದೈಶಿಕ ಅಂದ ದೈಹಿಕ ದೇಹಕ್ಕೆ ಸಂಬಂಧಪಟ್ಟದ್ದು ಅದು ಬೇರೆ ಬೇರೆ ಬೇರೆ ಇರ್ತದೆ ಎಲ್ಲಾ ದೇಹಕ್ಕೆ ಸಂಬಂಧಪಟ್ಟ ಒಂದೇ ಕರ್ಮಾಚರಣೆ ಇಲ್ಲ ಒಂದೊಂದು ದೇಹಕ್ಕೆ ಸಂಬಂಧಪಟ್ಟದ್ದು ಒಂದೊಂದು ಕರ್ಮ ಅದು ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಇಂಥವರು ಇಂಥ ಕರ್ಮ ಮಾಡಬೇಕು ಅಂತ ನಿಯತ್ತು ಮಾಡಿದ್ದಾರೆ ಆ ಕರ್ಮಾಚರಣೆಯನ್ನು ಮಾಡಬೇಕಾದ್ರು ದೇಹಕ್ಕೆ ಸಂಬಂಧಪಟ್ಟದ್ದು ಅದು ಬ್ರಹ್ಮಚಾರಿಯೋ ಗೃಹಸ್ಥನೋ ವಾನಪ್ರಸ್ಥನೋ ಸನ್ಯಾಸಿಯೋ ಅದು ಅವರವರ ವರ್ಣ ಆಶ್ರಮಗಳಿಗೆ ಸಂಬಂಧಪಟ್ಟ ಸ್ತ್ರೀಯರೋ ಪುರುಷರೋ ಆ ದೇಹಕ್ಕೆ ಸಂಬಂಧಪಟ್ಟ ಅದು ದೈಹಿಕವಾಗಿರತಕ್ಕಂತಹ ಕರ್ಮಗಳು ದೈಹಿಕ ಕರ್ಮಗಳು ಅಂತಂದರೆ ಬೆಳಗಿನಿಂದ ರಾತ್ರಿ ರಾತ್ರಿಯಿಂದ ಬೆಳಗಿನ ಮಾಡುವ ಕರ್ಮಗಳು ಅದು ಸದಾಚಾರ ಪದ್ಧತಿಯಲ್ಲಿ ಸ್ಮೃತಿ ಗ್ರಂಥಗಳಲ್ಲಿ ಸಾಕಷ್ಟು ವಿಸ್ತೃತವಾಗಿ ವಿವರಿಸಿದ್ದಾರೆ ಬೆಳಿಗ್ಗೆ ಏಳಬೇಕು ಹೇಗೆ ಅಲ್ಲಿಂದ ಪ್ರಾರಂಭ ಮಾಡಿ ಮಲಗಬೇಕು ಹೇಗೆ ಅಲ್ಲಿ ತನಕ ಅದನ್ನು ಅಷ್ಟು ವಿಧಿವತ್ತಾಗಿ ನಮಗೆ ವಿವರಿಸಿದ್ದಾರೆ ಮಲಗುವಾಗ ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿ ನಮ್ಮ ಮಲಗಬೇಕಂತೆ ಪ್ರಾತಪ್ರಭೃತಿ ಸಾಯಾಂತ ಬೆಳಿಗ್ಗೆ ಏಳುವಾಗ ಬೆಳಗಿನಿಂದ ರಾತ್ರಿ ತನಕ ನನ್ನಿಂದ ನಡೆಯುವ ಪ್ರತಿಯೊಂದು ಕ್ರಿಯೆಯೂ ಕೂಡ ಅದು ಭಗವಂತನ ಮಧ್ವಾಂತರ್ಗತ ಗೋಪಾಲಕೃಷ್ಣನ ಪೂಜೆ ಅಂತ ಸಂಕಲ್ಪ ಮಾಡಬೇಕಂತೆ ಹೇಗೆ ಮಲಗಬೇಕು ಹೇಗೆ ಏಳಬೇಕು ಅದನ್ನು ಹೇಳಿದ್ದಾರೆ ಮಲಗುವ ಕ್ರಮ ಹೇಗೆ ಅಂದರೆ ಎಡಮಗ್ಗಲಲ್ಲಿ ಮಲಗಬೇಕು ಬಲಮಗ್ಗಲಲ್ಲಿ ಏಳಬೇಕು ಅಂತ ಹೇಳುವ ಕ್ರಮ ಮಲಗುವ ಕ್ರಮ ಅನುಸಂಧಾನದ ಕ್ರಮ ಅದೇ ಅಲ್ಲಿಂದ ಬರೀ ನಮ್ಮ ದೇಹದ ಶ್ರಮ ಪರಿಹಾರಕ್ಕೆ ಮಾಡುವ ಕ್ರಿಯೆಯಿಂದ ಪ್ರಾರಂಭ ಮಾಡಿ ಭಗವಂತನ ಪೂಜೆಯ ಆಗಬೇಕಾದ ಕ್ರಿಯೆಗಳಲ್ಲಿ ಎಂಥ ಅನುಸಂಧಾನ ಅದನ್ನು ವಿಸ್ತೃತವಾಗಿ ವಿವರಿಸಿದ್ದಾರೆ ದಾಸರಾದರು ಸಂಕ್ಷಿಪ್ತವಾಗಿ ಹೇಳ್ತಾರೆ ದೈಹಿಕ ದೈಶಿಕ ಕಾಲಿಕತ್ರಯ ಗಹನ ಕರ್ಮಗಳುಂಟು ಕರ್ಮ ಅದು ಬಹಳ ಗಹನವಾಗಿರತಕ್ಕಂತಹ ಕರ್ಮ ನಮಸ್ಕಾರ ಮಾಡ್ತೇನೆ ಇದು ನಮಸ್ಕಾರನೂ ಆಗ್ಬೋದು ಅದು ನಿದ್ರೆನೂ ಆಗಬಹುದು ದೀರ್ಘ ನಿದ್ರೆನೂ ಆಗಬಹುದು ಎಲ್ಲವೂ ಹೌದದು ಆದರೆ ಕರ್ಮ ಅದೇ ಅನುಸಂಧಾನ ಇದ್ದಾಗ ಅದು ನಮಸ್ಕಾರ ಆಗತ್ತೆ ಅನುಸಂಧಾನ ಇಲ್ಲದೆ ಇದ್ದಾಗ ಅದು ನಿದ್ರೆ ಆಗ್ತದೆ ಅಷ್ಟೇ ವ್ಯತ್ಯಾಸ ಇಷ್ಟೇ ಅನುಸಂಧಾನದಲ್ಲಿ ನಾವು ಅನುಸಂಧಾನ ಮಾಡದೆ ಹೋದರೆ ಅದು ಭೋಗ ಅದು ಊಟ ಅನುಸಂಧಾನ ಮಾಡಿದರೆ ಅದು ಮಹಾಯಜ್ಞ ಯಾವುದೇ ಒಂದು ಕ್ರಿಯೆ ಅದಕ್ಕೆ ಅನುಸಂಧಾನ ಬಂದಾಗ ಭಗವಂತನ ಎಚ್ಚರ ಇಟ್ಟು ಮಾಡಿದಾಗ ಅದು ಮಹಾಪೂಜೆ ಅದು ಭಗವಂತನ ಆರಾಧನೆ ಮಹಾಯಜ್ಞ ಗಹನ ಕರ್ಮಗಳುಂಟು ಇದರೊಳಗೆ ವಿಹಿತ ಕರ್ಮಗಳರಿಯಿತು ನಿಷ್ಕಾಮಕನು ಇದನ್ನು ಎಚ್ಚರಿಸುತ್ತಾರೆ ಇದರಲ್ಲಿ ವಿಹಿತ ಕರ್ಮಗಳುಂಟು ಅದು ಕರ್ಮ ಅದು ವಿಹಿತವಾಗಿರಬೇಕು ಅಂತ ವಿಹಿತ ಎಂಬ ಶಬ್ದಕ್ಕೆ ಎರಡು ಅರ್ಥ ಶಾಸ್ತ್ರದ ವಿಧಿಬದ್ಧವಾದ ಕರ್ಮ ಆಗಬೇಕು ಶಾಸ್ತ್ರದಲ್ಲಿ ಇದನ್ನು ಮಾಡು ಅಂತ ಹೇಳ್ತಾರೆ ಅದನ್ನು ಮಾಡಬೇಕು ಶಾಸ್ತ್ರದಲ್ಲಿ ಇದನ್ನು ಮಾಡಬಾರದು ಅಂತ ಹೇಳ್ತಾರೆ ಅದನ್ನು ಮಾಡಬಾರದು ವಿಹಿತವಾದ ಕರ್ಮ ವಿಹಿತ ಅಂದ್ರೆ ವಿಹಿತ ವಿಹಿತ ಅಂತ ಇದಕ್ಕೆ ಇನ್ನೊಂದು ಅರ್ಥ ಇದೆ ವಿ ಅಂದ್ರೆ ಅದು ಇಂಗ್ಲಿಷ್ ಇದ್ದಲ್ಲ ಅದು ಸಂಸ್ಕೃತದ್ದೇ ವಿಷ್ಣುವನ್ನು ವಿ ಅಂತ ಕರೀತಾರೆ ವಿ ಅಂದ್ರೆ ವಿಷ್ಣುವನ್ನು ಹೇಳದಕ್ಕ ಶಬ್ದ ವಿ ಪಕ್ಷಿ ಪರಮಾತ್ಮನೋ ವಿ ಅಂದರೆ ಗರುಡನೂ ಹೌದು ವಿ ಅಂದರೆ ವಿಷ್ಣುವು ಹೌದು ವಿಷ್ಣುವುದರ ಮೊದಲನೇ ಅಕ್ಷರ ವಿ ವಿಹಿತಾ ಹಿತ ಅಂದರೆ ವಿಷ್ಣುವಿಗೆ ಹಿತವಾಗಿರತಕ್ಕಂಥದ್ದು ಯಾವುದೋ ಅದು ವಿಹಿತವಾದ ಕರ್ಮ ಆದ್ದರಿಂದ ಭಗವಂತ ಪ್ರೀತನಾಗದೆಯಂತ ನಾವು ಅನುಸಂಧಾನ ಇಟ್ಟುಕೊಂಡು ಮಾಡದಕ್ಕ ವಿಹಿತ ವಿಧಿವಿಹಿತ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರತಕ್ಕಂತಹ ಕರ್ಮ ಅದು ವಿಹಿತ ಕರ್ಮಗಳು ಅದನ್ನು ನಿಷ್ಕಾಮಕನು ನೀನಾಗಿ ಕರ್ಮ ಮಾಡುವಾಗ ಕರ್ಮಕ್ಕೆ ಅಂಟಿಕೊಳ್ಳಬೇಡ ನಿಷ್ಕಾಮನಾಗು ಕರ್ಮಾಚರಣೆ ಮಾಡುವಾಗ ನಾವು ಫಲದ ಆಸೆ ಇಟ್ಟುಕೊಂಡು ಮಾಡಿದರೆ ಫಲ ಸಿಗದೇ ಇದ್ದಾಗ ಅದರಲ್ಲಿ ದ್ವೇಷ ಅಥವಾ ವೈರಾಗ್ಯ ಬರತಕ್ಕಂತಹ ಸಂದರ್ಭ ಇರ್ತದೆ ಏನ್ರಿ ಇಷ್ಟೆಲ್ಲ ಮಾಡಿದೆ ಏನು ಮಾಡಿದ್ರೆ ದೇವರು ದೇವರ ಬಗ್ಗೆ ಕರ್ಮದ ಬಗ್ಗೆ ಜುಗುಪ್ಸೆ ಬರಲಿಕ್ಕೆ ಅವಕಾಶ ಇರ್ತದೆ ಅದಕ್ಕೆ ಹೇಳಿದ್ರು ನಿಷ್ಕಾಮಕನು ನೀನಾಗಿ ಅದರಲ್ಲಿ ಅಪೇಕ್ಷೆ ಕರ್ತವ್ಯವನ್ನು ಮಾಡು ನೀನು ಯಾಕೆಂದರೆ ಯಾವ ಕರ್ಮಕ್ಕೆ ಯಾವುದು ಫಲ ಅಂತ ತೀರ್ಮಾನ ಮಾಡೋದು ಬಹಳ ಕಷ್ಟ ನಾವು ತೀರ್ಮಾನ ಮಾಡಿರ್ತೇವೆ ನಾನು ಹೀಗೆ ಮಾಡಿದ್ದರಿಂದ ಹೀಗೆ ಆಯಿತು ಫಲ ಯಾರೋ ದೊಡ್ಡವರು ಮನೆಗೆ ಬಂದು ಅಂತ ಇಟ್ಟು ಕಳಿಸ್ತು ಆ ಮನೆಯಲ್ಲಿ ಇದ್ದವನಿಗೆ ಕಾಯಿಲೆಯಲ್ಲಿ ಬಿದ್ದ ಬಿದ್ದ ಸತ್ತ ಅವರು ಬಂದರು ಇವ ಬಿದ್ದ ಸತ್ತ ಅಂತ ತಾಳ ಮೇಳ ಹಾಕಬೇಡಿ ಯಾಕೆ ಅಂತಂದರೆ ಅವನು ಬಂದದ್ದಕ್ಕೂ ಇವು ಬಿದ್ದದ್ದಕ್ಕೂ ಸಂಬಂಧ ಅಲ್ಲ ಒಂದು ಒಬ್ಬರು ಹೇಳಿದ ಘಟನೆ ಇತ್ತು ಒಂದು ಶಾಲಿಗ್ರಾಮ ಸಿಕ್ಕಿತ್ತು ಅವ್ರ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಭಾರಿ ಕಷ್ಟ ಕಷ್ಟ ಕಷ್ಟ ಬಂತಂತೆ ಅಯ್ಯೋ ಶಾಲಿಗ್ರಾಮ ಕಷ್ಟ ಬಂತು ಅದಕ್ಕೆ ಈ ಶಾಲಿಗ್ರಾಮ ಕೊಡ್ತೇನೆ ನಾನು ಹೇಳಿದೆ ನಿಮಗೆ ಕಷ್ಟ ಬಂದದ್ದಕ್ಕೆ ನನಗೆ ಕೊಡದಾ ನಿಮ್ಮ ಕಷ್ಟ ನನಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ ನಾನು ಕೊಡಿ ನಾನು ತೆಕ್ಕೇನೆ ಅಂತೇಳಿ ಶಾಲಿಗ್ರಾಮದಿಂದ ನಮ್ಮ ಮನೆ ಖಾಲಿಗ್ರಾಮ ಆಗುವುದಿಲ್ಲ ಮನೆ ಬೆಳಗ್ತದೆ ನೀವು ಇಟ್ಟು ಪೂಜೆ ಮಾಡಿ ನಿಮಗೆ ಶ್ರದ್ಧೆಯ ನಂಬಿಕೆ ಇದ್ದರೆ ಕೊಡಿ ಅಂತ ನಾನು ಅದೇನು ತಲೆಗೆ ಅಂತೊಂದರೆ ಆಗಲಿಲ್ಲ ಶಾಲಿಗ್ರಹ ಪೂಜೆಗೂ ನಾವು ಮಾಡುವ ಕರ್ಮಕ್ಕೂ ಇವತ್ತಿನ ಕರ್ಮಕ್ಕೂ ಇವತ್ತಿನ ಫಲಕ್ಕೂ ತಾಳಾ ಮೇಳ ಇಲ್ಲ ಯಾಕೆಂದ್ರೆ ಇವತ್ತು ಫಲ ಆಗುವುದು ತೆಂಗಿನ ಮರದಲ್ಲಿ ಫಲ ಆಗುತ್ತೆ ನಾವು ನೆಟ್ಟದ್ದಲ್ಲ ನಮ್ಮ ಅಪ್ಪ ನೆಟ್ಟ ತೆಂಗಿನ ಮರ ನಮಗೆ ಫಲ ಕೊಡುವುದು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಬೀಜ ಇವತ್ತು ಫಲ ಕೊಡುವಂತಹದ್ದು ಅದರಿಂದ ಇವತ್ತಿನ ಕರ್ಮಕ್ಕೂ ಇವತ್ತಿನ ಫಲಕ್ಕೂ ತಾಲಾ ಮೇಳ ಇಲ್ಲ ಆದ್ದರಿಂದ ಇವತ್ತೇನು ಫಲ ಆಯಿತು ಅದು ಶಾಲಗ್ರಾಮ ಬಂದದ್ರದ್ದು ಫಲ ಅಲ್ಲ ಹಿಂದೆ ಶಾಲಿಗ್ರಾಮ ಪೂಜೆ ಮಾಡೋದ್ರದ್ದು ಫಲ ಈ ಶಾಲಿಗ್ರಾಮ ಮಾಡಿದ್ರಿಂದ ಒಳ್ಳೆಯ ದೇಹ ಬಂತು ಒಳ್ಳೆಯ ಫಲ ಆಗುತ್ತೆ ಅದು ಮುಂದಿನ ಜನ್ಮದಲ್ಲಿ ಆದ್ರಿಂದ ಇವತ್ತಿನ ಕರ್ಮ ಇವತ್ತಿನ ಫಲಕ್ಕೆ ಯಾವ ಸಂಬಂಧನೂ ಇಲ್ಲ ನಿಷ್ಕಾಮಕನು ಅಂತ ಅದಕ್ಕೆ ನೆನಪಿಸಿತ್ತು ಕರ್ಮ ಮಾಡುವಾಗ ನೀನು ಆಸೆ ಇಟ್ಟುಕೊಳ್ಳಬೇಡ ಆಸೆ ಇಟ್ಟುಕೊಂಡಾಗ ನಿರಾಸೆ ಆಗುವುದೇ ಜಾಸ್ತಿ ಅದರ ನಿಷ್ಕಾಮಕನು ನೀನಾಗಿ ಯಾವತ್ತೂ ಹಾಗೆ ನಾವು ಫಲ ಅಪೇಕ್ಷೆ ಪಟ್ಟರೆ ಅಷ್ಟೇ ಸಿಗುದು ಅಪೇಕ್ಷೆ ಪಡೆದಿದ್ರೆ ಅದಕ್ಕೆ ಅನಂತವಾದ ಫಲ ನೀವು ನೋಡಿ ಕೆಲಸದ ಸಮಸ್ಯೆ ಆಗುವುದುಂಟು ನಮ್ದೇನೋ ಕೆಲಸ ಮಾಡಿ ಕೊಡ್ತಾರೆ ಎಷ್ಟು ಕೊಡಬೇಕು ರೀ ಹತ್ತು ರೂಪಾಯಿ ತೆಗೆದುಕೊಡ್ಬೋದು ಅವನು ಏನು ಬೇಡ ಅಂತ ಹೇಳ್ತಾನೆ ನಮಗೆ ಸಮಸ್ಯೆಯೇ ಸಮಸ್ಯೆ ಎಷ್ಟು ಕೊಡಿದ್ರಿ ಎಷ್ಟು ಕೊಡೋದ್ರಿಂದು ಕೊನೆಗೆ ಏನು ಕೊಟ್ಟದೇ ಕೊಟ್ಟದು ಸಾವಿರ ರೂಪಾಯಿ ಕೊಟ್ಟದೇ ಕೊಟ್ಟದ್ದು ಒಂದು ಅದು ಊಟ ಹಾಕಿ ಅವನಿಗೆ ಬಟ್ಟೆ ಕೊಟ್ಟು ಅವನಿಗೆ ಉಪಚಾರ ಮಾಡಿ ನಾಲ್ಕು ದಿವಸ ಇಟ್ಟುಕೊಂಡು ಕೊನೆ ಕಳಿಸಿ ಉಪಚಾರನೇ ಉಪಚಾರ ಯಾಕೆಂದರೆ ಅವನು ಪಾಪ ಎಷ್ಟು ಒಳ್ಳೆಯವ್ರಿಗೆ ಯಾಕೆ ಒಳ್ಳೆಯವ ಅವನೇನು ಹೇಳಲಿಲ್ಲ ಅವನಿಗೆ ಗೊತ್ತು ಕೇಳಿದರೆ ಹತ್ತೇ ರೂಪಾಯಿ ಕೊಡ್ತಾರೆ ಕೇಳಿದ್ರೆ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅವನಿಗೆ ಗೊತ್ತು ಆದರೆ ಭಾರೀ ಒಳ್ಳೆಯವ ಕೇಳಿದವ ಅವನು ಪಾಪ ಒಳ್ಳೆಯ ಹತ್ತು ರೂಪಾಯಿ ನಮ್ದು ಮುಗಿಯುತ್ತಿತ್ತು ಅವ್ನು ಭಾರಿ ಕೆಟ್ಟ ನೋಡಿ ಹತ್ತು ರೂಪಾಯಿ ಕೇಳಿದವ ನನಗೆ ಅದಾಗಲಿಲ್ಲ ಹಿಡಿಸಿಲ್ಲ ಅದು ಇವು ಭಾರಿ ಒಳ್ಳೆಯವ ಯಾಕೆ ಕೇಳಿಲ್ಲ ನಿಷ್ಕಾಮಕನು ಯಾವುದೇ ಒಂದು ಕರ್ಮದಲ್ಲಿ ಕರ್ಮದ ಫಲವನ್ನು ನಾವು ಅಪೇಕ್ಷೆ ಮಾಡದೆ ಹೋದರೆ ಆ ಕರ್ಮಕ್ಕೆ ಫಲ ಅನಂತ ನಾವು ದೊಡ್ಡ ಜನ ಆಗಿ ಅಪೇಕ್ಷೆ ಪಟ್ಟಷ್ಟು ನಾವು ಚಿಕ್ಕವರಾಗ್ತೇವೆ ಅದು ವಿಹಿತ ಅದು ನಿಷ್ಕಾಮಕನು ನೀನಾಗಿ ಭ್ರಗತಿ ನಾಮಕ ಭಾರತೀಶನ ಮಹಿತರೂಪವನ್ನು ಅರಿದು ಮನದಲ್ಲಿ ಅಹರಾಹ ನಿತ್ಯ ಇಂತಹ ಬೃಹತೀ ನಾಮಕನಾದ ಬೃಹತ್ತಾದಂತಹ ಭಗವಂತ ಭಾರತೀಶ ಅವನನ್ನು ನೆನೆದು ನೆನೆದು ಕರ್ಮಾಚರಣೆ ಮಾಡು ಅಹರಾಹ ನಿತ್ಯ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡು ಪ್ರತಿ ಅದನ್ನು ಸಮರ್ಪಣೆ ಮಾಡು ಇದಕ್ಕೆ ಅಕ್ಷಯ ಫಲ ಅನಂತ ಫಲ ಅಂತ ಕ್ರಿಯೆಗಳ ಬಗ್ಗೆ ಅದರ ಮೇಲೆ ಭಗವಂತನ ರೂಪಗಳ ಬಗ್ಗೆ ವಿಶೇಷ ವಿಶ್ಲೇಷಣೆಯನ್ನು ಮಾಡಿದ್ದಾರೆ